ಸ್ಥಕ ಧರ್ಮಸ್ಯವಧರ್ಮಸ್ವಿಣೆ ಅವತಾರರಿಷ್ಠಾ ರಮಕೃಷ್ಣ ತೇ ನಮಃ ಹೇಳಿ ಅಜಂ ಅಜರಂ ಅನಂತ ಮಹಾಂತ ಶಿವಂ ಅಮಲಂ ಅನಾಂ ಭೂತದೇಹದಿಹೀನ ಸಕಲಕರಣಹೀನ ತಂ ಹರಿಂ ಅಮಲಂ ಅಮಯಂ ಸರ್ವಂವಂದ ಏಕ ನಮ್ಮ ಗರುಡಪುರಾಣದ ತೊಂಬತ್ತ ಒಂದನೆಯ ಅಧ್ಯಾಯ ಮತ್ತು ತೊಂಬತ್ತೆರಡನೆಯ ಅಧ್ಯಾಯ ಪುನಃ ಧ್ಯಾನವನ್ನು ತಿಳಿಸಿಕೊಡ್ತಕ್ಕಂತಹ ಅಧ್ಯಾಯಗಳು ಹಿಂದೆ ಯಾವ ರೀತಿಯಲ್ಲಿ ಅಮೂರ್ತವಾಗಿರ್ತಕ್ಕಂತಹ ಬ್ರಹ್ಮದ ಧ್ಯಾನ ಮೂರ್ತವಾಗಿರ್ತಕ್ಕಂತಹ ಬ್ರಹ್ಮದ ಚಿಂತನೆ ನಾವು ನೋಡಿದ್ವೋ ಅದೇ ರೀತಿಯಾಗಿರ್ತಕ್ಕಂತಹ ಒಂದು ಧ್ಯಾನದ सूतरो परिकन सूतर नमंदेड़े <coughs> <coughs> देहेन्द्रिय मनोबुद्धिप्राणंकार वर्जित आकाशेन विहीन वै तेजसा तेजसावर्जित वै तद्धर्म पिवर्जित ಪೃಥಿವೀರಹಿತಂಚವ ಸರ್ವಭೂತ ವಿವರ್ಜಿತಂ ಮೊದಲನೆಯದಾಗಿ ಬ್ರಹ್ಮದ ಧ್ಯಾನ ನಿರಾಕಾರ ನಿರ್ಗುಣವಾಗಿರ್ತಕ್ಕಂತಹ ಧ್ಯಾನ ಈ ರೀತಿಯ ಧ್ಯಾನವನ್ನು ಯಾವ ರೀತಿ ಮಾಡಬೇಕು ಅಂದರೆ ನಾವು ಇದಾಗಲೇ ಏನೇನು ತಿಳ್ಕೊಂಡಿದ್ವೋ ಅದೆಲ್ಲವನ್ನು ಹೋಗ್ಲಾಡಿಸ್ತಾ ಬರೋದು ಬ್ರಹ್ಮ ಇದಲ್ಲ ಬ್ರಹ್ಮ ಇದಲ್ಲ ಬ್ರಹ್ಮನಿಗೆ ಈ ಗುಣ ಇಲ್ಲ ಬ್ರಹ್ಮನಿಗೆ ಇದು ಈ ಗುಣ ಇಲ್ಲ ಆ ರೀತಿಯಲ್ಲಿ ಮನಸ್ಸಿಗೆ ನಾವು ಸೂಚನೆಯನ್ನ ನೀಡ್ತಾ ಮನಸ್ಸಲ್ಲಿರ್ತಕ್ಕಂತಹ ಒಂದು ತಪ್ಪು ಕಲ್ಪನೆಯನ್ನು ಹೋಗಲಾಡಿಸ್ತಾ ಬಂದರೆ ಸ್ವಚ್ಛವಾಗಿರ್ತಕ್ಕಂತಹ ಮನಸ್ಸಿನಲ್ಲಿ ಆತ್ಮಸ್ವರೂಪ ತ ನಿಂತಾನೆ ಬೆಳಗ್ತದೆ ಬೆಳಕು ಯಾವ ಸ್ವರೂಪ ಬೆಳಕು ಬೆಳಕಿನ ಸ್ವರೂಪ ಸ್ವಾಮಿ ಬೆಳಕು ಕರಿದೋ ಬೆಳಕು ಬಿಳಿದೋ ಬೆಳಕು ಹಳದಿದೋ ಬೆಳಕು ಕೆಂಪೋ ಬೆಳಕು ಬೆಳಕು ಬೆಳಕು ದೊಡ್ದೋ ಬೆಳಕು ಸಣ್ಣದೋ ಬೆಳಕು ಬೆಳಕೆ ಆ ಒಂದು ತತ್ವವನ್ನು ನಮ್ಮ ಮನಸ್ಸಿಗೆ ಹಿಡಿಯುವಂತ ಮಾಡಬೇಕಾದ್ರೆ ಅದಾಗಲೇ ನಮ್ಮ ಮನಸ್ಸಿನಲ್ಲಿ ಒಂದಿಷ್ಟು ಕಸ ತುಂಬಿಸ್ಕೊಂಡಿದ್ದೇವೆ ಆ ಕಸವನ್ನೆಲ್ಲ ಗುಡಿಸಿ ಬದಿಗೆ ಹಾಕಿ ಆಚೆ ಕಡೆ ಎಸ್ತ್ ಬಿಡೋದಿದೆಯಲ್ಲ ಅದು ನೇತಿ ನೇತಿ ರೀತಿಯ ಉಪನಿಷತ್ತಿನ ಒಂದು ವಿಧಾನ ಅದನ್ನು ಹೇಳ್ಕೊಡ್ತಕ್ಕಂತಹ ನಿರಾಕಾರ ನಿರ್ಗುಣ ಧ್ಯಾನ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಪ್ರಾಣ ಅಹಂಕಾರ ಅವನಿಗೆ ಯಾವುದೇ ದೇಹ ಇಲ್ಲ ಅದಕ್ಕೋಸ್ಕರ ಆತ ಸ್ವತಂತ್ರವಾಗಿ ಎಲ್ಲ ದೇಹದೊಳಗೆ ಇರೋಕ್ ಸಾಧ್ಯ ಅವನಿಗೆ ಯಾವುದಾದ್ರೂ ಒಂದು ದೇಹಕ್ಕೆ ಹಿಡ್ಕೊಂಡು ಬಿಟ್ರೆ ಅದ್ರಲ್ಲಿ ಅಟ್ಯಾಚ್ಮೆಂಟ್ ಉಂಟಾಯಿತು ಅಂದ್ರೆ ಇನ್ನೊಂದು ದೇಹಕ್ಕೆ ಹೋಗೋದು ಕಷ್ಟ ಆದರೆ ಆತ್ಮನ್ಗೆ ಹಾಗಲ್ಲ ू अटैचमेंट अटैच डटाच आगे अटैच आगे युवा बे बरबल अंत स्वरूप अंत स्वभाव ऊपर असाध्य अद चिंत ना वैरग्य बे नू कटमेंट बरते ಬ್ರಹ್ಮದ ಈ ಚಿಂತನೆಯನ್ನು ಮಾಡಿದ್ರೆ ನಮ್ಮ ಜೀವನದಲ್ಲೂ ಕೂಡ ಡಿಟ್ಯಾಚ್ಮೆಂಟ್ ಬರ್ತದೆ ಅದಕ್ಕೋಸ್ಕರ ಈ ರೀತಿಯಾಗಿ ಅವನನ್ನ ನಾವು ಚಿಂತಿಸಬೇಕು ದೇಹ ಇಂದ್ರಿಯ ಮನಸು ಬುದ್ಧಿ ಪ್ರಾಣ ಅಹಂಕಾರ ಇವುಗಳು ಯಾವುದೂ ಇಲ್ಲ ಅವನಿಗೆ ಆತ್ಮನಿಗೆ ಆಕಾಶೇನ ವಿಹೀನಂ ವೈ ಪರಿವರ್ಜಿತಂ ಉದಕೇನ ವಿಹೀನಂ ವೈ ಪರಿವರ್ಜಿತಂ ಪೃಥಿವೀರಹಿತೈವ ಸರ್ವಭೂತ ವಿವರ್ಜಿತಂ ಒಂದೊಂದಾಗಿ ಎಲ್ಲ ಭೂತಗಳು ಆತ್ಮನಿಗೆ ಇಲ್ಲ ಅಂತ ಹೇಳಿದರು ಯಾಕೆಂದರೆ ನಮ್ಮ ಸ್ವರೂಪ ನಾವು ನೋಡ್ಕೊಳ್ಳೋದೇನು ಕನ್ನಡಿಯಲ್ಲಿ ಈ ಶರೀರ ಈ ಶರೀರ ಅಂದರೆ ಪಂಚಭೂತಗಳಿಂದ ಮಾಡಲ್ಪಟ್ಟಿರತಕ್ಕಂಥದ್ದು ಪಂಚಭೂತಗಳು ಅಂದರೆ ಅವಕಾಶ ಕೊಡ್ತಕ್ಕಂತಹ ಆಕಾಶ ಅಗ್ನಿ ವಾಯು ಅಪ್ಪು ಪೃಥಿವಿ ಇದೇ ಪಂಚಮಹಾಭೂತಗಳು ಸಾಮಾನ್ಯವಾಗಿ ನಮ್ಮನ್ನು ನೋಡಿದ ತಕ್ಷಣ ನಮ್ಮ ಪರಮಾತ್ಮ ಏನು ಅಂತ ನಮ್ಮ ಕಲ್ಪನೆ ನಮಗೆ ಬಂದ್ಬಿಡುತ್ತೆ ಹಾಗ ಬರಬಾರ್ದು ಆ ಕಲ್ಪನೆ ನಿಮ್ಮ ಥರ ಇಲ್ಲ ನಿಮ್ಮ ಪರಮಾತ್ಮ ಅಂತ ತಿಳಿಸೋದಕ್ಕೆ ಅವನಿಗೆ ಆಕಾಶ ಆಕಾಶ ಅನ್ನುವಂಥ ಪಂಚಮಹಾಭೂತ ಅವನಲ್ಲಿಲ್ಲ ವಾಯು ಅವನಲ್ಲಿಲ್ಲ ಅಗ್ನಿ ಅವನಲ್ಲಿಲ್ಲ ಅಪ್ಪ ಅವನಲ್ಲಿಲ್ಲ ಪೃಥಿವಿ ಅವನಲ್ಲಿಲ್ಲ ಅವುಗಳ ಯಾವ ಗುಣಗಳು ಅವನಲ್ಲಿ ಇಲ್ಲ ಹೀಗೆ ಪಂಚಮಹಾಭೂತಗಳು ಮತ್ತು ಅದರ ಗುಣಗಳು ಅದರ ಗುಣಗಳಂದ್ರೆ ಯಾವುದು ಆಕಾಶ ಅನ್ನೋದು ಸರ್ವವ್ಯಾಪಿ ಎಲ್ಲ ಕಡೆ ಹರಡಿಕೊಂಡಿರ್ತಕ್ಕಂಥದ್ದು ಒಂದೇ ಮತ್ತೆ ಎಲ್ಲದಕ್ಕೂ ಅವಕಾಶ ಕೊಡ್ತಕ್ಕಂಥದ್ದು ಸ್ಪೇಸ್ ಎಲ್ಲದೂ ಎಲ್ಲಿದೆ ಅಂದರೆ ಆಕಾಶದಲ್ಲಿದೆ ಎರಡನೇದಾಗಿ ವಾಯು ಸ್ಪರ್ಶವೇ ಅದರ ಗುಣ ನಮ್ಮ ತ್ವಕ್ಕಿಗೆ ಸ್ಪರ್ಶ ಉಂಟು ಮಾಡತಕ್ಕಂಥದ್ದು ಈ ವಾಯುವಿನ ಸ್ವಭಾವ ಅಗ್ನಿ ಉಷ್ಣ ಮತ್ತು ರೂಪ ಅದನ್ನು ಉಂಟು ಮಾಡತಕ್ಕಂಥದ್ದು ಅಗ್ನಿ ಹಾಗೆ ಅಪ್ಪು ರಸ ಮತ್ತು ಹರಿದಾಡ್ತಕ್ಕಂತಹ ಸ್ವಭಾವ ಇದು ಅಪ್ಪಿನ ಸ್ವಭಾವ ಮತ್ತೆ ಪೃಥ್ವಿ ಗಟ್ಟಿಯಾಗಿರ್ತಕ್ಕಂಥದ್ದು ಘನ ಹಾಗೆ ಬಣ್ಣ ಬಣ್ಣಗಳು ಬೇರೆ ಬೇರೆ ಬಣ್ಣಗಳು ಎಲ್ಲ ಈ ಪೃಥ್ವಿಯಲ್ಲಿ ಅಷ್ಟೂ ಬಣ್ಣಗಳಿದೆ ಈ ಪೃಥ್ವಿಯಲ್ಲಿ ಮಾತ್ರ ಅಷ್ಟೂ ಬಣ್ಣಗಳಿದೆ ಬೇರೆಯಲ್ಲಿಲ್ಲ ಹಾಗೆ ಮತ್ತೆ ಗಂಧ ಪೃಥಿವಿಯಲ್ಲಿರ್ತಕ್ಕಂಥದ್ದು ಗಂಧ ಪೃಥ್ವಿಗೆ ಸೇರಿದ್ದು ಹೀಗೆ ಇದಿಷ್ಟು ಗುಣಗಳು ಪಂಚಮಹಾಭೂತಗಳಿಗೆ ಸೇರಿತ್ತು ನೀವು ಆತ್ಮವನ್ನು ಪರಿಕಲ್ಪಿಸಬೇಕಾದ್ರೆ ಇದು ಯಾವುದಾದ್ರೂ ಗುಣದಿಂದ ಅವನನ್ನು ಪರಿಕಲ್ಪಿಸಿದ್ರಿ ಅಂದರೆ ಅವನ ಆತ್ಮ ಅಲ್ಲ ಆತ್ಮ ಅಲ್ಲ ಯಾಕೆಂದರೆ ಈ ಆತ್ಮ ಯಾವ ಗುಣಗಳು ಇಲ್ಲದ್ದು ಗುಣಗಳು ಆತ್ಮನನ್ನು ಸೀಮಿತವನ್ನಾಗಿ ಮಾಡುತ್ತವೆ ಆತ್ಮನನ್ನ ಸೀಮಿತವನ್ನಾಗಿ ಯಾವುದೂ ಮಾಡಲಿಕ್ಕಾಗೋದೇ ಇಲ್ಲ ಅವನನ್ನು ಲಿಮಿಟ್ ಮಾಡೋದಕ್ಕೆ ಯಾವುದಕ್ಕೂ ಸಾಧ್ಯ ಇಲ್ಲ ವಾಸ್ಟ್ ಎಕ್ಸ್ಪಾನ್ಸ್ ಅಸೀಮವಾಗಿರ್ತಕ್ಕಂತಹ ಅದು ಸರ್ವವ್ಯಾಪಿಯಾಗಿರ್ತಕ್ಕಂತಹ ಎಲ್ಲೆಲ್ಲೂ ಇರತಕ್ಕಂತಹ ತತ್ವ ಅದು ಪರಮಾತ್ಮ ತತ್ವ ಆದ್ದರಿಂದಲೇ ಭೂತಾಧ್ಯಕ್ಷ ಹುಟ್ಟಿರ್ತಕ್ಕಂತಹ ಪ್ರತಿಯೊಂದು ಸೃಷ್ಟವಾಗಿರ್ತಕ್ಕಂತಹ ಪ್ರತಿಯೊಂದು ಜೀವಿಗಳಿಗೂ ಕೂಡ ಆತನೇ ಅಧ್ಯಕ್ಷ ಫಲವನ್ನು ನೀಡ್ತಕ್ಕಂಥ ಅಧ್ಯಕ್ಷ ಅವನ ಕೆಲಸ ಏನು ಸುಮ್ಮನೆ ಹೀಗೆ ಇರ್ತಾನಷ್ಟೆ ಯಾರ್ಯಾರ ಕರ್ಮದ ಫಲ ಯಾವ್ಯಾವ ರೀತಿಯಲ್ಲಿದೆಯೋ ಆ ಕರ್ಮದ ಫಲಗಳೆಲ್ಲವೂ ಕೂಡ ಇವನ ಸಾನ್ನಿಧ್ಯದಿಂದ ಆಯಾ ಜೀವಿಗಳಿಗೆ ಆಯಾ ಫಲವನ್ನು ಒಳ್ಳೆಯದನ್ನೋ ಕೆಟ್ಟದ್ದನ್ನೋ ಆ ಲೋಕವನ್ನು ಈ ಲೋಕವನ್ನು ಕೊಡ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದುತ್ತವೆ ಆದ್ದರಿಂದಲೇ ಆತ ಭೂತ ಅಧ್ಯಕ್ಷ ಹೇಗೆ ಒಂದು ಏನಾದರೂ ಒಂದು ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಅಧ್ಯಕ್ಷರ ಸಾನ್ನಿಧ್ಯ ಬೇಕಾಗತ್ತೋ ಮೀಟಿಂಗಲ್ಲಿ ಆ ರೀತಿಯಲ್ಲಿ ಪರಮಾತ್ಮನ ಸಾನ್ನಿಧ್ಯ ಚೈತನ್ಯದ ಸಾನ್ನಿಧ್ಯ ಬೇಕಾಗತ್ತೆ ಈ ಪ್ರಕೃತಿಗೂ ಕೂಡ ಜೀವನಿಗೆ ಫಲವನ್ನು ಕೊಡಬೇಕಾದ್ರೆ ಆದ್ದರಿಂದ ಭೂತಾಧ್ಯಕ್ಷ ತಥಾ ಬುದ್ಧಂ ಯಾವಾಗಲೂ ಜ್ಞಾನ ಸ್ವರೂಪ ನಿಯಂತಾರಂ ಓಹೋ ಅವನು ಹೇಗಿದ್ರೂ ಕೂಡ ಯಾವುದೇ ಸಂಘ ಇಲ್ಲವಲ್ಲ ನಮ್ಮನ್ನು ಕಟ್ಟು ಹಾಕೋಕೆ ಅವನಿಗೆ ಆಗೋದಿಲ್ಲ ಅಂತ ನಾವು ತಿಳ್ಕೊಂಡ್ರೆ ತಪ್ಪು ನಿಯಂತಾರಂ ನಿಯಂತ್ರ ಅವನು ಎಲ್ಲವನ್ನು ನಿಯಂತ್ರಣ ಮಾಡ್ತನಂತೆ ಅವನು ಎಲ್ಲದರ ಒಳಗೆ ಹೃದಯದ ಒಳಹೊಕ್ಕು ಕೂಡ ನಿಯಂತ್ರಿಸತಕ್ಕಂಥವನು ಪ್ರಭುಂ ಆತ ಪ್ರಭುವು ಎಲ್ಲದಕ್ಕೂ ಒಡೆಯನು ವಿಭುಂ ಹಾಗೆ ವಿಶಿಷ್ಟ ವಿಶಿಷ್ಟ ರೀತಿಯಲ್ಲಿ ತನ್ನದೇ ಒಂದು ವಿಭುವಿನಿಂದ ಇರತಕ್ಕಂಥವನು ವಿಭೂತಿಯಾಗಿ ಇರತಕ್ಕಂಥವನು ಚೈತನ್ಯ ರೂಪತಾ ರೂಪಂ ಅವನ ರೂಪ ಏನಪ್ಪ ಅಂದರೆ ರೂಪ ಇದೆಯಾ ಅವನಿಗೆ ನನಗೆ ರೂಪನೇ ಬೇಕಲ್ಲ ಅಂದರೆ ಇದೆ ಆದರೆ ನೀ ಆ ರೂಪವನ್ನು ಭಾವಿಸೋಕ್ಕಾಗುತ್ತಾ ಅಂತ ಪ್ರಶ್ನೆ ಆಗತ್ತೆ ಅಂತಾನೆ ಹೌದಾ ಚೈತನ್ಯದ ರೂಪ ಅಂದ್ಬಿಟ್ಟು ಚೈತನ್ಯ ಅಂದರೆ ಏನೀಗ ಚೈತನ್ಯಕ್ಕೊಂದು ರೂಪ ಉಂಟೆ ಹಂಗೆ ತಿಳ್ಕೊ ಅಷ್ಟೇ ಚೈತನ್ಯದ ರೂಪ ಏನೋ ಅದೇ ರೂಪ ಇದು ಅಂತ ರೂಪ ರೂಪವಿಲ್ಲದ ರೂಪ ಚೈತನ್ಯ ಕಾನ್ಷಿಯಸ್ನೆಸ್ ಸರ್ವಾಧ್ಯಕ್ಷಂ ಎಲ್ಲದರ ಒಳಗೂ ಹೊರಗೂ ಇದ್ದುಕೊಂಡು ಗಮನಿಸ್ತಾ ಇರತಕ್ಕಂಥವನು ಅವುಗಳ ಸಾಕ್ಷಿಯಾಗಿ ನೋಡ್ತಾ ಇರ್ತಕ್ಕಂಥವನು ನೀನು ಒಳ್ಳೆದಾದರೂ ಮಾಡು ನೀ ಕೆಟ್ಟದ್ದಾದರೂ ಮಾಡೋ ನಾನು ನೋಡ್ತಾ ಇರ್ತೀನಿ ಅಸ್ತು ಅಸ್ತು ಅಂತ ಇರ್ತೀನಿ ಎಲ್ಲದನ್ನೂ ಅಸ್ತು ಅಂತೀನಿ ನಿರಂಜನಂ ಒಳ್ಳದು ನೋಡಿದ್ರೂ ಕೂಡ ಒಳ್ಳೇದ್ರಿಂದ ಆತ ಅಂಟಿಸ್ಕೊಳ್ಳೋದಿಲ್ಲ ಕೆಟ್ಟದ್ದನ್ನು ನೋಡಿದ್ರೂ ಕೂಡ ಕೆಟ್ಟದ್ದನ್ನು ತನಗೆ ಅಂಟಿಸ್ಕೊಳ್ಳೋದಿಲ್ಲ ಜಡ್ಜು ನಿಜವಾದ ಜಡ್ಜು ಒಬ್ಬ ಜಡ್ಜ್ ಜಡ್ಜ್ ಆಗಬೇಕಾದ್ರೆ ಅವನು ಯಾವುದನ್ನು ಅಂಟಿಸ್ಕೋಬಾರ್ದು ಅವಾಗ ಮಾತ್ರ ಅವನ ಜಡ್ಜ್ಮೆಂಟ್ ಅನ್ನೋದು ಸರಿ ಹೋಗುತ್ತೆ ಇಲ್ಲದೆ ಹೋದರೆ ಒಳ್ಳೆಯದನ್ನು ಅವನು ಅಂಟಿಸ್ಕೊಂಡ್ರು ಕೆಟ್ಟದ್ದನ್ನು ಅವನು ಅಂಟಿಸ್ಕೊಂಡ್ರು ಯಾವುದೋ ಒಂದಕ್ಕೆ ಆತ ಪಾರ್ಷಿಯಲ್ ಆಗಿಬಿಡ್ತಾನೆ ಒಬ್ಬ ಇಂಪಾರ್ಷಿಯಲ್ ಜಡ್ಜ್ ಪರಮಾತ್ಮ ಅಂತವನು ನಿರಂಜನಂ ಯಾವುದನ್ನು ತಾನು ಅಂಟಿಸ್ಕೊಂಡಿಲ್ಲ ಹಾಗೆ ಮುಕ್ತಸಂಗಂ ಸಂಘಂ ಅದಕ್ಕೆ ಹೇಳಿದರು ಎಲ್ಲ ಸಂಘದಿಂದ ಮುಕ್ತ ಎಲ್ಲದರ ಜೊತೆ ಇತ್ತುಕೊಂಡು ಎಲ್ಲ ಲೀಲೆಯನ್ನಾಡ್ತಾನೆ ಯಾವುದನ್ನು ತಾನು ಕಟ್ಟಿ ಹಾಕಿಸ್ಕೊಂಡಿಲ್ಲ ತನಗೆ महेशानम महेशानमकूड महा ईशान सर्वेव प्रपूजित यारू पूजारो अवन तेजोपत्वच तेजोपमच तपसा परीवर्जित रही रजसा निमतिरक्त गुण स्त्रिभि सर्व विहीन वै कर्तृत्वादि विवर्जित्व ಈಗ ತೇಜೋ ರೂಪಂ ಸರಿ ನೀವು ಅವನಿಗೆ ರೂಪ ಹೇಳಬೇಕು ಅಂದರೆ ಯಾವ ರೀತಿಯಲ್ಲಿ ಧ್ಯಾನಿಸಬೇಕು ಅವನನ್ನು ಅಟ್ಲೀಸ್ಟು ತೇಜೋ ರೂಪವನ್ನಾಗಿ ಧ್ಯಾನಿಸಿ ತೇಜೋ ರೂಪವನ್ನಾಗಿ ಧ್ಯಾನಿಸಿ ಬೆಳಕಿನ ರೂಪದಲ್ಲಿ ಧ್ಯಾನಿಸಿ ಆದರೂ ಕೂಡ ಮೂರು ಗುಣಗಳು ಅವನಲ್ಲಿಲ್ಲ ನೆನ್ಪಿಟ್ಕೋಬೇಕು ಅಸತ್ವಂಚ ಸತ್ವಗುಣ ಅವನಲ್ಲಿಲ್ಲ ಓ ಹಾಗಿದ್ರೆ ಅವನು ರಜೋಮಯ ತಮೋಮಯನೇ ಪರಮಾತ್ಮ ಅಂದರೆ ಹಾಗೂ ಅಲ್ಲ ತಮಸ ಪರಿವರ್ಜಿತ ತಮಸ್ಸು ಕೂಡ ಪರಮಾತ್ಮನಲ್ಲಿ ಇಲ್ಲ ರಹಿತಂ ರಜಸ ರಜಸ್ಸೂ ಕೂಡ ಪರಮಾತ್ಮನಲ್ಲಿ ಇಲ್ಲ ನಿತ್ಯಂ ವ್ಯತಿರಿಕ್ತಂ ಗುಣೈಹಿ ತ್ರಿಭಿ ಯಾವಾಗಲೂ ಕೂಡ ಮೂರು ಗುಣಗಳು ಅವನಿಗೆ ಇರುವುದೇ ಇಲ್ಲ ಆತ ತ್ರಿಗುಣಾತೀತ ಸರ್ವರೂಪವಿಹೀನಂ ವೈ ಯಾವ ರೂಪಗಳೂ ಅವನಲ್ಲಿ ಇಲ್ಲ ಕರ್ತೃತ್ವಾದಿ ವಿವರ್ಜಿತಂ ಆದ್ರಿಂದಲೇ ಆತ ಕರ್ತೃತ್ವ ಭೋಕ್ತೃತ್ವ ಯಾವುದೂ ಅವನಲ್ಲಿಲ್ಲ ಕರ್ತೃತ್ವ ಅಂದರೆ ನಾನು ಮಾಡ್ದೇನೆ ಮಾಡ್ತಾ ಅಂತ ಪರಮಾತ್ಮ ಯಾವತ್ತೂ ಹೇಳ್ಕೊಳ್ಳೋದಿಲ್ಲ ಅವನಲ್ಲಿ ನಾನು ಇದನ್ನು ಮಾಡಿದವನು ಅನ್ನುವಂಥ ಬುದ್ಧಿ ಇಲ್ಲವೇ ಇಲ್ಲ ನಮ್ಮಲ್ಲಿ ಏನೂ ಮಾಡ್ದೇನೆ ನಾನು ಮಾಡಿದೆ ಅಂತ ಬುದ್ಧಿ ನಮ್ಮಲ್ಲಿ ಹುಟ್ಟುತ್ತೆ ಪರಮಾತ್ಮ चित्र विचित संसारृष्टिय रचक कर्तृत्व मत भोक्तृत्व नानु अस्तको अवं बुद्धियों परमात्म हुटोद कर्तृत्वा विहीनश वासना रही शुद्ध सर्वदोष विवर्जितम ವಾಸನಾ ಅಂದರೆ ಸಂಸ್ಕಾರಗಳು ನಮ್ಮಲ್ಲಿ ಸಂಸ್ಕಾರಗಳೆಲ್ಲ ಇಟ್ಕೊಡುತ್ತೆ ಒಂದು ಭೋಗ ಭೋಗಿಸಿದ್ವಿ ಅಂದರೆ ಏನು ಬೇಡ ಸುಮ್ಮನೆ ಏನನ್ನು ನೋಡಿದ್ವಿ ಅಂತ ಇಟ್ಕೊಳ್ಳೋಣ ಸಾಕು ಅದೊಂದು ಭೋಗ ಅಲ್ಲಿ ಇಂಪ್ರಿಂಟ್ ಆಯಿತು ಇಲ್ಲಿ ನೆಕ್ಸ್ಟ್ ಫ್ಯೂಚರ್ ಬರ್ತಿಗೆ ತಯಾರು ಒಂದು ಬೀಜ ಒಂದೇ ಒಂದು ಎಷ್ಟು ವಾಸನಾ ಜಾಲ ಇದೆಯಪ್ಪ ಆ ವಾಸನಾ ಜಾಲ ಪರಮಾತ್ಮ ಅವನಲ್ಲಿ ಯಾವ ಸಂಸ್ಕಾರಗಳು ಉಳಿಯೋದಿಲ್ಲ ಯಾವ ಸಂಸ್ಕಾರಗಳು ಇಲ್ಲ ಅಲ್ಲಿ ಯಾವ ಇಂಪ್ರಿಂಟ್ ಆಗೋದಿಲ್ಲ ಆ ಅವನು ಆದ್ದರಿಂದ ಶುದ್ಧಂ ಶುದ್ಧನಾಗಿರ್ತಾನೆ ಅದು ಸರ್ವ ದೋಷ ವಿವರ್ಜಿತಂ ಯಾವುದೇ ದೋಷ ಅವನಲ್ಲಿ ಇರೋದಿಲ್ಲ ಪಿಪಾಸ ವರ್ಜಿತಂ ಪಿಪಾಸ ಅಂದರೆ ಬಾಯಾರಿಕೆ ಬಾಯಾರಿಕೆ ಇಲ್ವಂತೆ ಪರಮಾತ್ಮನಿಗೆ ನಮಗೆ ಬಾಯಾರಿಕೆ ಇದೆ ನೋಡಿ ಹಸಿವು ಬಾಯಾರಿಕೆ ಅದು ಮರಣ ಧರ್ಮ ಅಂತ ಕರೀತಾರೆ ಜೀವನ ಧರ್ಮ ಹಸಿವು ಮತ್ತು ಬಾಯಾರಿಕೆ ಕ್ಷುತ್ ಪಿಪಾಸ ಅಂತ ಇದೇ ಸಂಸಾರಕ್ಕೆ ಕಾರಣ ಜನರಿಗೆ ಈ ಎರಡು ಇಲ್ಲದೆ ಹೋಗಿದ್ರೆ ಕ್ಷುತ್ ಪಿಪಾಸ ಯಾರೂ ಕೂಡ ಬಲೆಗೆ ಬಿಡ್ತಾ ಇರಲಿಲ್ಲ ಸಂಸಾರಕ್ಕೆ ಸಂಸಾರ ನಡೆಸ್ತಾ ಇರೋದೇ ಇದು ಸ್ವಾಮಿ ಕ್ಷುತ್ ಪಿಪಾಸ ಹಸಿವು ಬಾಯಾರಿಕೆ ಆ ಹಸಿವು ಬಾಯಾರಿಕೆ ಎಂದ ಶುರುವಾಯಿತು ನೋಡಿ ಗಂಟಿನ ಮೇಲೆ ಗಂಟು ಗಂಟಿನ ಮೇಲೆ ಗಂಟು ಪರಮಾತ್ಮನಿಗೆ ಪಿಪಾಸಾವರ್ಜಿತ ಯಾವುದೇ ಬಾಯಾರಿಕೆ ಇಲ್ಲ ಪಾಪ ನೀವು ಯಾವ ಬೇವರೇಜ್ ಕೊಡಬೇಕಾಗಿಲ್ಲ ಅವನಿಗೆ ಯಾವುದೂ ಕೊಡಬೇಕಾಗಿಲ್ಲ ಕೋಕೋಕೋಲನು ಬೇಡ ಯಾವ ಡ್ರಿಂಕ್ಸೂ ಬೇಕಾಗಿಲ್ಲ ಅವನಿಗೆ ಮೋಹ ವಿವರ್ಜಿತಂ ಯಾವ ಆದ್ದರಿಂದ ಅವನಲ್ಲಿ ಹಸಿವು ಬಾಯಾರಿಕೆ ಇಲ್ಲದೇ ಇರುವುದರಿಂದ ಅದಕ್ಕೆ ಸಂಬಂಧಪಟ್ಟಂತಹ ಶೋಕ ಅದಕ್ಕೆ ಸಂಬಂಧಪಟ್ಟಂತಹ ಮೋಹ ಇದೆರಡೂ ಕೂಡ ಅವನಲ್ಲಿ ಇರುವುದಿಲ್ಲ ಜರಾ ಮರಣ ಅವನಲ್ಲಿ ಮುಪ್ಪಿಲ್ಲ ಅವನಲ್ಲಿ ಸಾವು ಇಲ್ಲ ಕೂಟಸ್ಥಂ ಮೋಹವರ್ಜಿತಂ ಆತ ಕೂಟಸ್ಥ ಈ ಪರಿಣಾಮ ನಿತ್ಯ ಪರಿಣಾಮ ಆಗ್ತಾ ಇರತಕ್ಕಂತಹ ಪ್ರಪಂಚದಲ್ಲೇ ಇದ್ದೂ ಕೂಡ ಆತ ಮಾತ್ರ ಪರಿಣಾಮವನ್ನು ಹೊಂದದೇ ಇರತಕ್ಕಂಥವನು ಕೂಟಸ್ಥ ಚೇಂಜ್ಲೆಸ್ ಆದ್ದರಿಂದಲೇ ಮೋಹ ವರ್ಜಿತಂ ಯಾವುದೇ ಮೋಹ ಅವನಲ್ಲೂ ಮುಸುಕುವುದಿಲ್ಲ ಉತ್ಪತ್ತಿರಹಿತಂಚವ ಪ್ರಲಯೇನ ವಿವರ್ಜಿತಂ ಪರಮಾತ್ಮನಲ್ಲಿ ಉತ್ಪತ್ತಿಯೂ ಇಲ್ಲ ಸ್ಥಿತಿಯೂ ಇಲ್ಲ ಮತ್ತು ಪ್ರಲಯವೂ ಇಲ್ಲ ಸರ್ವಾಚಾರ ಹೀನಂ ಪರಮಾತ್ಮನಲ್ಲಿ ಯಾವ ಆಚಾರವೂ ಇಲ್ಲ ಅಲ್ಲಿ ನೋಡಿ ಆಚಾರ ಏನಿದ್ರು ತುಂಬ ಕೆಳಗೆ ಬಂದ ಮೇಲೇನೆ ಆಚಾರ ಅನ್ನೋದು ಬಹುಶಃ ಶಿಶುಪಾಲು ಅದಕ್ಕೆ ಬೈದಿದ್ದು ಕೃಷ್ಣನನ್ನು ಯಾವ ಆಚಾರವೂ ಇಲ್ಲ ನಿನ್ನಲ್ಲಿ ಅಂತ ಕೃಷ್ಣ ಹೇಳಿದ ಭಲೆ ಭಲೆ ಬೇಷ್ ಕರೆಕ್ಟಾಗಿ ಹೇಳ್ತಾ ಇದೆಯಾ ನನ್ನ ಸ್ವಭಾವನ ಅಂತ ಅವನು ಯಾವಾಗಲೂ ಆತ್ಮಸ್ವರೂಪದಲ್ಲೇ ನೆಲೆ ನಿಂತಹ ಯೋಗಿ ಕೃಷ್ಣ ಅವನು ಗೊತ್ತಿದೆ ನನಗೆ ಯಾವ ಆಚಾರ ಇಲ್ಲಯ್ಯ ನನಗೆ ನೀನು ಕರೆಕ್ಟಾಗೇ ಹೇಳಿದ್ಯಾ ಅದೇನು ಬೈಗುಳಲ್ಲ ನನಗೆ ಹಾಕಿದ ನೋಡಿ ಸರ್ವಾಚಾರ ಹೀನಂ ಸತ್ಯಂ ಎಂದೆಂದಿಗೂ ಬದಲಾವಣೆ ಆಗದೆ ಇರ್ತಕ್ಕಂತಹ ಒಂದು ವಸ್ತುವೆ ಸತ್ಯ ನಿಷ್ಕಲಂ ಯಾವುದೇ ಅಂಗಗಳು ಇಲ್ಲದೆ ಇರತಕ್ಕಂತಹದ್ದು ನಿಷ್ಕಲಂ ನೋಡಿದ್ರ ಕಲಾ ಅಂದರೆ ಅಂಗ ಅಂತ ಅರ್ಥ ಚಂದ್ರ ಅವನು ಹ್ಞೂ ಷೋಡಶಕಲ ಹೇಳ್ತೀವಲ್ಲ ನಾವು ಪುರುಷ ಷೋಡಶಕಲ ಅಂಗಗಳು ಯಾವಾಗ ಕಲೆ ಇರ್ತದೋ ಆ ಕಲೆ ಹೆಚ್ಚು ಕಡಿಮೆ ಆಗ್ತಾ ಇರ್ತದೆ ಚಂದ್ರ ನೋಡಿ ಹೆಚ್ಚು ಕಡಿಮೆ ಆಗ್ತಾ ಇರ್ತಾನೆ ಮನುಷ್ಯ ನೋಡಿ ಹೆಚ್ಚು ಕಡಿಮೆ ಆಗ್ತಾನೇ ಇರ್ತಾನೆ ಊದುತ್ತಾನೆ ಕುಗ್ಗುತ್ತಾನೆ ಯಾಕೆ ಸಕಲ ಅವನು ಆದರೆ ಪರಮಾತ್ಮನ ಸ್ವರೂಪ ನಿಷ್ಕಲ ಯಾವ ಅಂಗಗಳು ಆತನಲ್ಲಿ ಇಲ್ಲ ಪರಮೇಶ್ವರಂ ಎಲ್ಲದಕ್ಕೂ ಮಹತ್ತರವಾಗಿರ್ತಕ್ಕಂತಹ ಒಡೆಯ ಜಾಗೃತ್ ಸ್ವಪ್ನ ಸುಷುಪ್ತಿಯಾದಿ ವರ್ಜಿತಂ ನಾಮ ವರ್ಜಿತಂ ಅವನಲ್ಲಿ ಈ ಮೂರು ಅವಸ್ಥೆಗಳೂ ಇಲ್ಲ ಸಾಮಾನ್ಯ ಜೀವಿಯಲ್ಲಿ ಕಂಡುಬರತಕ್ಕಂತಹ ಜಾಗೃತ ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿಯವಸ್ಥೆ ಈ ಮೂರು ಅವಸ್ಥೆಗಳು ಕೂಡ ಪರಮಾತ್ಮನಲ್ಲಿ ಇರುವುದಿಲ್ಲ अवस्थे नोड़तक साक्षकुवस्थली अनुभव अंटकोद नामवर्जितम परमात्मे हूँ को सूटे आगल याकेद्र इन नामकरण ना अद वेदों ना विष्णु सहस प्रारंभद ಬಿಗಿನಿಂಗ್ ಆ ಕ್ಲಾಸಲ್ಲೇ ಹೇಳಿದೆ ಋಷಿಗಳು ನಿಜವಾಗಿಯೂ ಪರಮಾತ್ಮನ ತಂದೆ ತಾಯಿಗಳಂತೆ ಯಾಕೆ ಅಂದರೆ ಅವರೇ ಹೆಸರು ಕೊಟ್ಟಿರೋರು ಪರಮಾತ್ಮಗೆ ಅವ್ರ ಹೆಸರು ಕೊಡದೇ ಹೊಯ್ದಿದ್ದರೆ ಪರಮಾತ್ಮನಿಗೆ ಹೆಸರೇ ಬರ್ತಾ ಇಲ್ಲ ನೋಡಿದ್ರ ಒಂದು ವಿಷಯದಲ್ಲಿ ಅದೇ ವಾಸಿಯಾಗಿತ್ತ ಪಾಪ ಹೆಸರು ಕೊಟ್ಟಿವಿ ಗಲಾಟೆ ಶುರುವಾಯಿತು ನಾನಲ್ಲ ಅಂದೆ ಅವನ ಇಲ್ಲ ಅಂದ ಅವನು ಮತ್ತೆಲ್ಲ ಅಂದ ಶುರುವಾಯಿತು ಹೊಡೆದಾಟ ನನ್ನ ಹೆಸರೇ ಸರಿ ಅಂತ ಲೈವ್ ಅದೇನಿದ್ರೂ ಹೆಸರು ಕಣೋ ಆ ಹೆಸರು ಅವನನ್ನು ಮುಟ್ಟಕ್ಕಾಗಲ್ಲ ಅವನ ಕೃಪೆ ಇದ್ದರೆ ಆ ಹೆಸರಿನಿಂದ ಅವನನ್ನು ಒಲ್ಸ್ಕೋಬೋದು ಅವನ ಹೃದಯವನ್ನು ಗೆದ್ಕೋಬೋದು ಕೊನೆಗೆ ಆ ಕರುಣಾಳುವಾಗಿರ್ತಕ್ಕಂತಹ ಪರಮಾತ್ಮ ತನ್ನ ಕೈಯಿಂದ ನಿನ್ನನ್ನು ಎತ್ತಿದ್ರೆ ಅವನ ಕೃಪೆಯಿಂದ ಅವನ ಎತ್ತದ ಅಷ್ಟೆ ನೆನ್ಪಿಟ್ಕೋ ಆದ್ರಿಂದ ಇದನ್ನ ನೆನ್ಪಿಟ್ಕೋಬೇಕು ನಾವು ನಾಮವರ್ಜಿತಂ ಆತನಿಗೆ ಯಾವ ಹೆಸರು ನಿಜವಾಗಲೂ ಇಲ್ಲ ಅವನ ಹೆಸರಿಂದು ಕಟ್ಟಿಡಿಯಕ್ಕಾಗಲ್ಲ ನಾವು ಕಟ್ ಹಾಕಕ್ಕಾಗೋದಿಲ್ಲ ಅಧ್ಯಕ್ಷಂ ಜಾಗ್ರತಾದೀನಂ ಶಾಂತರೂಪಂ ಸುರೇಶ್ವರಂ ಅದೇ ಆತ ಜಾಗ್ರತ್ ಸ್ವಪ್ನ ಸುಶುಕ್ತಿ ಮೂರೂ ಅವಸ್ಥೆಗಳ ಅಧ್ಯಕ್ಷ ಅವನ ಸಮಕ್ಷದಲ್ಲೇ ಈ ಮೂರೂ ಅವಸ್ಥೆಗಳು ನಡೀತಾ ಇದೆಯಂತೆ वस्थे आगेर शांतरूप शांतरूपन याद उद्वेग इतक मनस् मनोधर्म इतक स्वभावत शांतन सुरेश्वर दिस्थितम निम ಕಾರ್ಯಕಾರಣವರ್ಜಿತಮ್ ಜಾಗೃತ್ ಅವಸ್ಥೆಗಳು ಮುಂತಾದ ಏನೇನು ಅನುಭವಗಳು ನಮ್ಮಲ್ಲಿದೆಯೋ ಅದರಲ್ಲಿ ಇದ್ಕೊಂಡೇ ಇರ್ತಾನೆ ಆದರೆ ನಿತ್ಯನೂ ಹೌದು ಅವನು ಜಾಗೃತಾದಿ ಅವಸ್ಥೆಗಳು ನಿತ್ಯ ಅಲ್ಲ ಜಾಗೃತನಲ್ಲಿದ್ದಾಗ ನಮಗೆ ಸ್ವಪ್ನ ಇಲ್ಲ ನಿದ್ರೆ ಇಲ್ಲ ನಿದ್ರೆಯಲ್ಲಿದ್ದಾಗ ಜಾಗೃತಿ ಇಲ್ಲ ಸ್ವಪ್ನ ಇಲ್ಲ ಸ್ವಪ್ನದಲ್ಲಿದ್ದಾಗ ಜಾಗೃತ್ತು ಇಲ್ಲ ನಿದ್ರೆನೂ ಇಲ್ಲ ಆದರೆ ಆ ಪರಮಾತ್ಮ ಮೂರೂ ಅವಸ್ಥೆಯಲ್ಲಿ ಇದ್ದೇ ಇರ್ತಾನೆ ಆದರೆ ನಿತ್ಯಂ ಅಂದರು ಕಾರ್ಯಕಾರಣ ವರ್ಜಿತಂ ಪರಮಾತ್ಮ ಅವನಿಗೆ ಯಾವ ಕಾರ್ಯವೂ ಇಲ್ಲ ಯಾವ ಕಾರಣವೂ ಇಲ್ಲ ಇದು ದೊಡ್ಡದೊಂದು ಕ್ವಶನ್ ಇದು ಈ ಜಗತ್ತನ್ನು ಪರಮಾತ್ಮ ಹುಡ್ಸದ್ನೋ ಇಲ್ವೋ ಅಂತ ನಮ್ಮ ವೇದಾಂತದ್ದು ದೊಡ್ಡ ಮಾತು ಬರುತ್ತೆ ನಿಜವಾಗಲೂ ಕೂಡ ಪರಮಾತ್ಮ ಹುಡಿಸಿಯೂ ಇಲ್ಲ ಈ ಜಗತ್ತನ್ನು ಅಂತ ಈ ಜಗತ್ತೇ ಇಲ್ಲ ಅಂತ ವೇದಾಂತದ ಪ್ರಕಾರ ಅದ್ವೈತದ ಪ್ರಕಾರ ಈ ಜಗತ್ತೇ ಇಲ್ಲ ಜಗತ್ತು ಒಂದಲ್ವೇ ಅಲ್ಲ ಕಾಣ್ತಾ ಇದೆ ಅದು ಅಜ್ಞಾನದಿಂದ ಕಾಣ್ತಾ ಇದೆ ಇಷ್ಟು ಹೇಳ್ಬೋದಷ್ಟೆ ಅಜ್ಞಾನ ಹೊರಟೋದಾಗ ತನ್ನಿಂತಾನೇ ಯಥಾ ಸ್ವರೂಪ ಬ್ರಹ್ಮ ಅದರ ಅನುಭವ ಆಗತ್ತೆ ಅಷ್ಟೇ ಹೊರತು ಈ ಜಗತ್ತು ಇಲ್ವೇ ಇಲ್ಲ ಅಂತ ಹೇಳ್ತಾರೆ ಹೀಗಾಗಿ ಕಾರ್ಯಕಾರಣ ವರ್ಜಿತಂ ಆತ ಕಾರ್ಯಕಾರಣ ಇದರಿಂದ ಅಂಟಿಸಿಕೊಳ್ಳದೇ ಇರತಕ್ಕಂತಹ ಸ್ವಭಾವದವನು ಸರ್ವದೃಷ್ಟಂ ಎಲ್ಲದಕ್ಕೂ ಸಾಕ್ಷಿ ಎಲ್ಲವನ್ನೂ ನೋಡ್ತಾ ಇರ್ತಾನೆ ಆತ ಯಾವುದೂ ಕೂಡ ಒಂದು ಸಣ್ಣ ನಮ್ಮ ಆಲೋಚನೆಯು ಕೂಡ ಅವನಿಂದ ತಪ್ಪಿಸ್ಕೊಳ್ಳಿಕ್ಕಾಗೋದಿಲ್ಲ ತಥಾ ಮೂರ್ತಂ ಇಷ್ಟಿದ್ರೂ ಕೂಡ ಅರ್ಥ ಯಾವುದೇ ಮೂರ್ತ ರೂಪವನ್ನು ತಾಳಬಲ್ಲ ನೋಡಿದ್ರ ಮೂರ್ತರೂಪವನ್ನು ತಾಳಬಲ್ಲ ಹೇಗೆ ದೊಡ್ಡ ಓಷನ್ನಲ್ಲಿ ಎಲ್ಲಿ ಆರ್ಕ್ಟಿಕ್ ಅಂಟಾರ್ಕ್ಟಿಕ್ ಹೇಗೆ ಐಸು ಗಡ್ಡೆ ಕಟ್ಟುತ್ತೋ ಅದೇ ನೀರು ತಾನೆ ಗಡ್ಡೆ ಕಟ್ಟೋದು ಆಮೇಲೆ ಸ್ವಲ್ಪ ಇದಾದ ಮೇಲೆ ಶಾಖ ಜಾಸ್ತಿ ಆದಮೇಲೆ ಹೇಗೆ ಅದಾಗದೇ ಕರ್ಗುತ್ತೋ ಅದೇ ರೀತಿಯಲ್ಲಿ ಮೂರ್ತ ಅಮೂರ್ತ ಎರಡರ ರೂಪದಿಂದಲೂ ಪರಮಾತ್ಮ ಇದ್ದಾನೆ ಸೂಕ್ಷ್ಮಂ ಸೂಕ್ಷ್ಮತರಂ ಪರಂ ಎಷ್ಟು ಸೂಕ್ಷ್ಮ ಅಂದರೆ ಎಷ್ಟು ಸೂಕ್ಷ್ಮ ಸೂಕ್ಷ್ಮಾತಿ ಸೂಕ್ಷ್ಮವಾಗಿರ್ತಕ್ಕಂತಹ ಪರಮಾಣು ಅದರ ಅವಯವಗಳನ್ನು ನೀ ಚಿಂತನೆ ಚಿಂತನೆ ಮಾಡಲಾರದಂತಹ ಸೂಕ್ಷ್ಮ ಪರಮಾತ್ಮ ಜ್ಞಾನ ದೃಕ್ ಅವನ ದೃಷ್ಟಿ ಏನಪ್ಪಾ ಅಂದರೆ ಜ್ಞಾನದ ದೃಷ್ಟಿ ಪರಮಾತ್ಮಂದು ಅವನು ನೋಡೋದೆಲ್ಲ ಜ್ಞಾನದೃಷ್ಟಿಯಿಂದ ಶ್ರೋತ್ರ ವಿಜ್ಞಾನಂ ಪರಮಾನಂದ ರೂಪಕಂ ಅವನಿಗೆ ಹಾಂ ಜ್ಞಾನದೃಕ್ಶ್ರೋತ್ರ ವಿಜ್ಞಾನಂ ಅವನ ಕಣ್ಣು ಅವನ ಕಿವಿ ಅವನ ಬುದ್ಧಿ ಇವೆಲ್ಲವೂ ಕೂಡ ಜ್ಞಾನಮಯ ಅಂತೆ ಜ್ಞಾನ ಸ್ವರೂಪವೇ ಪರಮಾನಂದ ರೂಪಕಂ ಅವನ ಸ್ವರೂಪ ಸ್ವರೂಪ ಹೇಗಪ್ಪ ಅಂದರೆ ಪರಮಾನಂದ ಸ್ವರೂಪ ಯಾವಾಗಲೂ ಆನಂದ ಅಂತೆ ಒಂದು ಚೂರು ದುಃಖದ ಲೇಷವಿಲ್ಲದೆ ಇರತಕ್ಕಂತಹ ಆನಂದ ವಿಶ್ವೇನ ರಹಿತ ಪ್ರಪಂಚ ಅವನಲ್ಲಿಲ್ಲ ಸಂಸಾರ ಅವನಲ್ಲಿಲ್ಲ ತದ್ ತದ್ವತ್ ತೈಜಸೇನ ವಿವರ್ಜಿತಂ ವಿಶ್ವ ಅಂತ ಹೇಳಿದ್ರೆ ಈಗ ಜಾಗೃತ ಅವಸ್ಥೆಯಲ್ಲಿ ಅನುಭವಿಸ್ತಾ ಇರತಕ್ಕಂಥ ಒಬ್ಬ ಜೀವ ಇದಾನಲ್ಲ ಜಾಗೃದ ಅವಸ್ಥೆ ಈಗ ನಾವು ಕೇಳ್ತಾ ಇದ್ದೀವಿ ಇದೆಲ್ಲ ಜಾಗೃತ ಅವಸ್ಥೆ ಅಂತ ಅಂದರೆ ನಾವು ಎಚ್ಚರವಾಗಿದ್ದರೆ ಅಕಸ್ಮಾತ್ ನಾವು ಈಗಲೇ ನಿದ್ದೆ ಹೊಡೆದು ಬಿಟ್ರೆ ಅದಕ್ಕೆ ಏನು ಅವಸ್ಥೆ ಅಂತ ಕರೀತಾರೆ ಪ್ರಾಜ್ಞಾವಸ್ಥೆ ಅಂತ ಕರೀತಾರೆ ಈ ಕೂತ್ಕೊಂಡಲ್ಲೇ ಆ ಅಂತ ಸ್ವಪ್ನ ನೋಡ್ತಾ ಇದ್ರೆ ತೈಜಸ ಅವಸ್ಥೆ ಅಂತ ಕರಿತೀವಿ ನಾವೇ ಚೇಂಜ್ ಆಗ್ತಾ ಇರ್ತೀವಿ ವಿಶ್ವ ತೈಜಸ ಮತ್ತು ಪ್ರಾಜ್ಞ ಆಗಿ ಚೇಂಜಸ್ ಚೇಂಜ್ ಆಗ್ತಾ ಇದೀವಿ ಈಗ ಹೇಳಬೇಕೀಗ ಈಗ ನೀವು ಯಾರಾಗಿದ್ದೀರಿ ವಿಶ್ವನ ತೈಜಸನ ಪ್ರಾಜ್ಞಾನ ವಿಶ್ವ ವಿಶ್ವ ಅಂದರೆ ಜಾಗೃತಾಗಿದ್ದೀರಿ ಅಂತ ಅರ್ಥ ತೈಜಸ ಅಂದರೆ ಒಳ್ಳೆ ಸ್ವಲ್ಪ ಡ್ರೀಮಿಂಗಲ್ಲಿದ್ದೀರಿ ಅಂತ ಪ್ರಾಜ್ಞ ಅಂದರೆ ಪಕ್ಕದವ್ರು ಬಡದರೂ ಎಚ್ಚರ ಆಗೋದಿಲ್ಲ ಅಂತ ಅರ್ಥ ಇದು ಆಯಾ ಅವಸ್ಥೆಯಲ್ಲಿ ಅನುಭವವನ್ನು ಪಡ್ತಾ ಜೀವಿಗೆ ಹೆಸರು ಶಾಸ್ತ್ರದಲ್ಲಿ ವಿಶ್ವೇನ ರಹಿತ ತದ್ವತ್ ತೈಜಸೇನ ವಿವರ್ಜಿತ ಪ್ರಾಜ್ಞೇನ ರಹಿತ ಚೈವ ತುರೀಯಂ ಪರಮಾಕ್ಷರಂ ಪರಮಾತ್ಮ ವಿಶ್ವನೂ ಅಲ್ಲ ತೈಜಸನೂ ಅಲ್ಲ ಪ್ರಾಜ್ಞನೂ ಅಲ್ಲ ಆದರೆ ಈ ಮೂರರ ಅನುಭವಕ್ಕೂ ನೆಲೆಯಾಗಿರ್ತಕ್ಕಂತಹ ಆಧಾರವಾಗಿರ್ತಕ್ಕಂತಹ ಸಬ್ಸ್ಟ್ರಾಟಮ್ ಆಗಿರತಕ್ಕಂತಹ ತುರೀಯ ನಾಲ್ಕನೆಯವನೇ ಅವನು ಸರ್ವಗೋಪ್ತೃ ಸರ್ವಹಂತ್ ಸರ್ವಗೋಪ್ತೃ ಎಲ್ಲವನ್ನೂ ರಕ್ಷಣೆ ಮಾಡುವವನು ಅವನೇ ಸರ್ವಹಂತ್ರು ಎಲ್ಲರನ್ನೂ ನಾಶ ಮಾಡುವವನು ಅವನೇ ಪರಮಾತ್ಮ ನೀನು ರಕ್ಷಿಸಿದಿದ್ದರೆ ಇನ್ಯಾರು ರಕ್ಷಕರು ನೀನು ನಾಶ ಮಾಡಲಿಕ್ಕೆ ಬಯಸಿದ್ರೆ ಇನ್ಯಾರು ರಕ್ಷಕರು ನೋಡಿದ್ರ ಅವನೇನಾದರೂ ಸಂಕಲ್ಪ ಮಾಡಿದ್ರೆ ನಾನು ಇವನು ಪ್ರಾಣ ತೆಗಿಲೇಬೇಕು ಅಂತ ಲೋಕದಲ್ಲಿ ಯಾರಿದ್ದಾರೆ ಅವನ ರಕ್ಷಣೆ ಮಾಡಲಿಕ್ಕೆ औरन संकल् नान रक्षण मलबू प्राण तैयक लोकदल यार यारूल सर्वभूतात्म रूपी चला सृष्टवा भूतगेनो अदर आत्मस्वरूपी परमात्म अरे ये येन्त बुद्धिधर्म विहीन बुद्धिया धर्म, धर्म परमात्म बुद्धिया इला ನಮ್ಮಲ್ಲೆಲ್ಲ ಇದೆಯಲ್ಲ ಜಡ್ಜ್ಮೆಂಟು ನಾವು ಮಾಡ್ತೀವಿ ಇವನು ಒಳ್ಳೆಯವನು ಇವನು ಕೆಟ್ಟವನು ಪರಮಾತ್ಮನಲ್ಲಿ ಅದು ಇಲ್ಲ ಪರಮಾತ್ಮನಿಗೆ ಯಾರೂ ಒಳ್ಳೆಯವರು ಇಲ್ಲ ಯಾರು ಕೆಟ್ಟವರು ಇಲ್ಲ ಅವನು ಕಾಣೋದೆಲ್ಲ ಚೈತನ್ಯ ಸ್ವರೂಪ ಪ್ರತಿಯೊಂದು ಚೈತನ್ಯವೇ ಅವನಿಗೆ ನಮಗೆ ಕಾಣುತ್ತೆ ಅವನು ಒಳ್ಳೆಯವನ ಅವನು ಕೆಟ್ಟವನ ಅಂತ ಅದಕ್ಕೆ ತಕ್ಕಂತೆ ನಾವು ಜಡ್ಜ್ಮೆಂಟ್ ಮಾಡೋದು ನಿಜವಾಗ್ಲೂ ನೋಡಿದ್ರೆ ಈ ಬುದ್ಧಿಯ ಹಿಂದೆ ಇರತಕ್ಕಂಥ ಜಡ್ಜ್ಮೆಂಟ್ ಪವರ್ ಹೇಗೆ ಬಂದಿದೆ ನಮ್ಮ ಸಂಸ್ಕಾರದಿಂದ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಅಥವಾ ಒಂದು ಸನ್ನಿವೇಶ ಅದು ಒಳ್ಳೇದೋ ಕೆಟ್ಟದೋ ಅಂತ ಹೇಗೆ ನಾವು ಜಡ್ಜ್ ಮಾಡ್ತೇವೆ ಆ ಜಡ್ಜ್ಮೆಂಟ್ಗೆ ಆಧಾರ ಏನೋ ನಮ್ಮ ಹಿಂದೆ ಇರತಕ್ಕಂಥ ಅನುಭವ ಅದು ಆ ಅನುಭವ ಅನ್ನೋದು ಸರಿಯಾಗಿರಬೇಕು ಅಂತಲೂ ಇಲ್ಲ ತಪ್ಪಾಗಿರ್ತಕ್ಕಂತಹ ಒಂದು ಅನುಭವ ಭ್ರಾಂತಿಯಿಂದಾಗಿರ್ತಕ್ಕಂತಹ ಅನುಭವವೂ ಕೂಡ ಮೆಟೀರಿಯಲ್ ಆಗುತ್ತೆ ಏನೋ ಫ್ಯೂಚರ್ ಜಡ್ಜ್ಮೆಂಟ್ಗೆ ಅವಾಗೇನಾಯಿತು ಜಡ್ಜ್ಮೆಂಟ್ ಎಲ್ಲ ರಾಂಗ್ ರಾಂಗ್ ರಾಂಗ್ ರಾಂಗ್ ರಾಂಗ್ ರಾಂಗ್ ಇದು ಮಾಡೋದು ಮನುಷ್ಯರ ಕೆಲಸ ಅವನು ಒಳ್ಳೆಯವನು ಏನು ಕೆಟ್ಟೆವನು ಅವನು ಒಳ್ಳೆಯವನು ಏನು ಕೆಟ್ಟೆವನು ಯಾಕೆ ಅವನು ಒಳ್ಳೆಯವನು ಅವನು ಯಾಕೆ ಅಂದರೆ ನಂಗೆ ಸೀಟ್ ಕೊಟ್ಟ ನೋಡಿದ್ರ ಬುದ್ಧಿ ಬುದ್ಧಿ ಮಾಡ್ತಾ ಇರೋದು ಇದು ಡಿಸಿಷನ್ ತೆಗೆದುಕೊಳ್ಳುತ್ತಾ ಇರೋದು ಅವನು ಒಳ್ಳೆಯವನು ಯಾಕೆ ಒಳ್ಳೆಯವನು ನಂಗೆ ಸೀಟ್ ಕೊಟ್ಟ ಇವ್ ಕೆಟ್ಟವನು ಯಾಕೆ ಇವನು ಕೆಟ್ಟವನು ನಮ್ಮ ಜಾತಿ ಅಲ್ಲ ತುಂಬ ಇದೆ ಈ ಥರ ಮಕ್ಕಳ ಥರ ಜಡ್ಜ್ಮೆಂಟ್ ತೊಗೊಳ್ತೇವನೋ ಮಕ್ಕಳ ಥರ ಮಕ್ಕಳಾದ್ರೂ ತುಂಬ ಒಳ್ಳೆ ಜಡ್ ಅವರು ನಿರಾಧಾರಂ ಪರಮಾತ್ಮ ಎಲ್ಲದಕ್ಕೂ ಆಧಾರ ಆದ್ರಿಂದ ಎಲ್ಲದಕ್ಕೂ ಅಂತ ಬಂದ ಮೇಲೆ ಮತ್ತೆ ಅವನಿಗಾಧಾರವಾಗಿರ್ತಕ್ಕಂಥದ್ದು ಯಾವುದು ಇಲ್ಲ ಆದ್ರಿಂದ ಆತ ನಿರಾಧಾರ ಶಿವಂ ಮಂಗಳ ಸ್ವರೂಪನು ಹರಿಂ ಎಲ್ಲವನ್ನೂ ಅಪಹರಿಸುವವನೇ ಹರಿ ನಿಮ್ಮ ಪುಣ್ಯವನ್ನು ನಿಮ್ಮ ಪಾಪವನ್ನು ಎಲ್ಲ ನುಂಗಾಕ್ತಾನೋನು ತನ್ನನ್ನೇ ಕೊಟ್ಬಿಡ್ತಾನೆ ಆದ್ರಿಂದ ಹರಿ ವಿಕ್ರಿಯ ರಹಿತಂಚವ ಯಾವುದೇ ಪರಿಣಾಮವನ್ನು ಹೊಂದದೇ ಇರತಕ್ಕಂಥವನು ಚೇಂಜ್ ಆಗದೇ ಇರತಕ್ಕಂಥವನು ವೇದಾಂತೈಹಿ ವೇದ್ಯಮೇವ ಚ ಎಲ್ಲ ಉಪನಿಷತ್ತುಗಳು ಯಾರನ್ನು ಕುರಿತು ಹೇಳುತ್ತವೆಯೋ ಅದು ಅವನೇ ವಸ್ತು ವೇದರೂಪಂ ವೇದಸ್ವರೂಪ ಜ್ಞಾನಸ್ವರೂಪ ಜ್ಞಾನದ ಪರಂ ಭೂತಂ ಇಂದ್ರಿಯೇಭ್ಯ ಪರಂ ಶುಭಂ ಆತ ಇಂದ್ರಿಯೇಭ್ಯ ಪರಂ ಶುಭಂ ಶುಭಂಭೂತ ಎಲ್ಲಾ ಇಂದ್ರಿಯಗಳಿಗಿಂತಲೂ ಉತ್ಕೃಷ್ಟವಾಗಿರ್ತಕ್ಕಂತಹ ಶುಭವಾಗಿರ್ತಕ್ಕಂತಹ ಪ್ರಾಪ್ತವಾಗಲು ಹೊಂದಲು ಯೋಗ್ಯವಾಗಿರ್ತಕ್ಕಂತಹ ಒಂದು ವಸ್ತು ಪರಮಾತ್ಮ ನೋಡಿ ನಾವು ಇಂದ್ರಿಯಗಳಿಂದ ಏನೇನು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅದನ್ನು ನಾವು ವಿಷಯವಾಗಿ ಸ್ವೀಕರಿಸ್ತೇವಿಯೋ ನಿಜವಾಗಿಯೂ ಕೂಡ ಅವುಗಳೆಲ್ಲವೂ ಕೂಡ ಇನ್ನೊಂದು ರೂಪದಲ್ಲಿ ಪರಮಾತ್ಮನೇ ಆದರೆ ಯಾವಾಗ ಅವುಗಳ ಪರಮಾತ್ಮ ಸ್ವರೂಪವನ್ನ ಅರಿಯದೆ ಆ ರೂಪವನ್ನು ರಸವನ್ನು ಸ್ಪರ್ಶವನ್ನು ಶಬ್ದವನ್ನು ಗಂಧವನ್ನು ಆಗ್ರಹಿಸ್ತೇವೆಯೋ ಸಿಕ್ಕಾಕೊಳ್ತೇವೆ ಪ್ರಪಂಚಕ್ಕೆ ಅವುಗಳನ್ನು ಪರಮಾತ್ಮ ಬುದ್ಧಿಯಿಂದ ಆಸ್ವಾದಿಸಿ ನೋಡಿ ಕೇಳಿ ಸ್ಪರ್ಶ ಮಾಡಿ ರುಚಿ ನೋಡಿ ಫ್ರೀ ಆಗ್ತೀರ ಫ್ರೀಡಮು ಬಾಂಡೇಜು ಅಲ್ಲೇ ಇದೆ ಎಲ್ಲಿ ಫ್ರೀಡಮ್ ಇದೆಯೋ ಅಲ್ಲಿ ಬಾಂಡೇಜ್ ಇದೆ ಎಲ್ಲಿ ಬಾಂಡೇಜ್ ಇದೆಯೋ ಅಲ್ಲೇ ಫ್ರೀಡಮ್ ಇದೆ ಆದ್ರೆ ದೃಷ್ಟಿಯಲ್ಲಿ ವ್ಯತ್ಯಾಸ ಅಷ್ಟೆ ದೃಷ್ಟಿ ಪ್ರಾಪಂಚಿಕ ದೃಷ್ಟಿ ಇಟ್ರ ಸಿಕ್ಕಾಕೊಂಡ್ರಿ ದೃಷ್ಟಿ ಬ್ರಹ್ಮ ದೃಷ್ಟಿ ಇಟ್ರ ಮುಕ್ತರಾದ್ರಿ ಅದನ್ನ ಇಲ್ಲಿ ಹೇಳ್ತಾ ಇದ್ದ ಇಂದ್ರಿಯಗಳಿಂದ ನಾವು ಏನೇನು ಆಸ್ವಾದಿಸ್ತಾ ಇದ್ದೇವ್ಯೋ ಆದರೆ ಎಸ್ಸೆನ್ಸ್ ಆಗಿ ಪರಮಾತ್ಮ ಇದ್ದಾನೆ ಆದರೆ ಎಸ್ಸೆನ್ಸ್ ಆಗಿ ಕಂಡು ಹುಡುಕಿ ಅದನ್ನ ಕಂಡು ಹುಡುಕಿ ಪ್ರತಿ ದಿವಸವೂ ನಿಮ್ಮ ಸಂಪರ್ಕಕ್ಕೆ ಬರ್ತಾ ಇದ್ದಾನೆ ರೂಪದ ರೂಪದಿಂದ ಶಬ್ದದ ರೂಪದಿಂದ ಸ್ಪರ್ಶದ ರೂಪದಿಂದ ರಸದ ರೂಪದಿಂದ ವಾಸನೆಯ ರೂಪದಿಂದ ಅದನ್ನು ಆಯಾ ವಿಷಯ ವಸ್ತುವಾಗಿ ಸ್ವೀಕಾರ ಮಾಡಿದ್ರೋ ಅದಕ್ಕೆ ಸಿಕ್ಕಾಕೊಂಡಿದ್ರಿ ಬ್ರಹ್ಮದೃಷ್ಟಿಯಿಂದ ಸ್ವೀಕಾರ ಮಾಡಿದ್ರೋ ಗೆದ್ರಿ ನೋಡಿದ್ರ ಎಷ್ಟು ಕಷ್ಟ ಇದೆ ಹಾಗೆ ಅಂತಹ ಸೂಕ್ಷ್ಮಾತಿಸೂಕ್ಷ್ಮವಾಗಿರತಕ್ಕಂಥ ತತ್ವ ಅವನು ಪರಮಾತ್ಮ ಇಡೀ ಜಗತ್ತಾಗಿದ್ದಾನೆ ಅಂತ ಅರ್ಥ ಯಾಕೆ ಈ ಐದು ಇಂದ್ರಿಯಗಳಲ್ಲಿ ತಾನು ನಾವು ಈ ಜಗತ್ತನ್ನು ಅನುಭವಿಸ್ತಾ ಇರೋದು ಕಣ್ಣು ಮೂಗು ನಾಲಿಗೆ ಕಿವಿ ಚರ್ಮ ಇವುಗಳಿಂದ ತಾನೇ ಹಾಗೆ ಶಬ್ದೇನ ವರ್ಜಿತಂಚವ ರಸೇನ ಚ ವಿವರ್ಜಿತಂ ಅಷ್ಟಿದ್ರೂ ಕೂಡ ಅವನಲ್ಲಿ ಶಬ್ದ ಶಬ್ದಗುಣ ಇಲ್ಲ ರಸಗುಣ ಇಲ್ಲ ಸ್ಪರ್ಶಗುಣ ಇಲ್ಲ ಸ್ಪರ್ಶೇನ ರಹಿತ ದೇವಂ ರೂಪ ಮಾತ್ರ ವಿವರ್ಜಿತ ರೂಪಗುಣವೂ ಅವನಲ್ಲಿಲ್ಲ ರೂಪೇಣ ರಹಿತಂಚವ ಗಂಧೇನ ಪರಿವರ್ಜಿತ ಗಂಧಗುಣವೂ ಅವನಲ್ಲಿಲ್ಲ ಅನಾದಿ ಬ್ರಹ್ಮರಂಧ್ರ ರಂಧ್ರಾಂತಮ ಅಹಂ ಬ್ರಹ್ಮಾಸ್ಮಿ ಕೇವಲ ಅನಾದಿ ಆತನಿಗೆ ಯಾವ ಆದಿಯೂ ಇಲ್ಲ ಯಾವ ಆದಿಯೂ ಅವನಲ್ಲಿಲ್ಲ ಬ್ರಹ್ಮರಂಧ್ರಾಂತಂ ಅಹಂ ಬ್ರಹ್ಮಾಸ್ಮಿ ಕೇವಲ ನಾನೇ ಬ್ರಹ್ಮ ಬ್ರಹ್ಮರಂಧ್ರ ಅಂತ ಹೇಳಿದರೆ ಇದು ಬ್ರಹ್ಮರಂಧ್ರಾಂತಂ ಈ ಬ್ರಹ್ಮರಂಧ್ರಾಂತರವಾಗಿ ಒಳಗಿರ್ತಕ್ಕಂತಹ ಯಾವ ಒಂದು ಪಿಂಡಾಂಡ ಇದೆಯೋ ಈ ಪಿಂಡಾಂಡದಲ್ಲಿ ಬದ್ಧವಾಗಿದ್ದಾನಲ್ಲ ಈ ಒಳಗಡೆ ನಾನು ನಾನು ನಾನು ನಾನು ಅಂತ ಹೇಳ್ತಾ ಇದ್ದಾನಲ್ಲ ಹಗಲು ಇರಳು ಅದು ಬ್ರಹ್ಮವೇ ಬ್ರಹ್ಮವಸ್ತುವೆ ಅದನ್ನು ಅರ್ಥಕೊಳ್ಳಿ ಈ ರೀತಿಯಾಗಿ ಧ್ಯಾನ ಮಾಡಿ ಏವಂ ಜ್ಞಾತ್ವಾ ಹೀಗೆ ಅರಿತುಕೊಂಡು ಮಹಾದೇವ ಧ್ಯಾನಂ ಕುರಿಯಾ ಜಿತೇಂದ್ರಿಯ ಜಿತೇಂದ್ರಿಯನಾಗಿ ಧ್ಯಾನ ಮಾಡಬೇಕು ಇಂದ್ರಿಯಗಳನ್ನು ಜಯಿಸಿ ಧ್ಯಾನ ಮಾಡಬೇಕು ಧ್ಯಾನಂ ಯುತೇಹಿ ಏವಂ ಸ ಭವೇತ್ ಯಾರು ಈ ರೀತಿಯಲ್ಲಿ ಧ್ಯಾನವನ್ನು ಮಾಡ್ತಾನೋ ಆ ಮನುಷ್ಯ ಬ್ರಹ್ಮನೇ ಆಗುತ್ತಾನೆ ಇತಿ ಧ್ಯಾನ ಸಮಾಖ್ಯಾತಂ ಈಶ್ವರಸ್ಯ ಮಯಾ ತವ ಕತಯಾಮಿ ಕಥೆಯಾಮಿ ಅನ್ಯತ್ಕಿಂ ತದ್ಬ್ರೂಹಿ ವೃಷಭಧ್ವಜ ಹೀಗೆ ನನ್ನಿಂದ ಇಡೀ ಧ್ಯಾನದ ಸಮಾಚಾರ ಹೇಳಲ್ಪಟ್ಟಿತು ಈಗ ಇನ್ನೇನು ಹೇಳಬೇಕು ಕೇಳು ಅಂತ ಹೇಳಿದಾಗ ಈ ಬ್ರಹ್ಮದ ಅಮೂರ್ತ ಧ್ಯಾನವನ್ನು ನಾನು ಹೇಳಿದ್ದಾಯಿತು ಈಗ ಬ್ರಹ್ಮದ ಮೂರ್ತ ಧ್ಯಾನವನ್ನು ಹೇಳು ಅಮೂರ್ತ ಧ್ಯಾನ ಬಹಳ ಕಷ್ಟ ಈಗ ಮೂರ್ತ ಧ್ಯಾನ ಹೇಗೆ ಮಾಡು ಒಂದು ಮೂರ್ತಿಯಿಂದ ಹೇಗೆ ಬ್ರಹ್ಮದ ಧ್ಯಾನ ಮಾಡೋದು ಹೇಳ್ತೇನೆ ನೋಡಿ ಸೂರ್ಯಕೋಟಿ ಪ್ರತೀಕಾಶೋ ಜಿಷ್ಣು ಭ್ರಾಜಿಷ್ಣುರೇಖ ಕುಂದ ಗೋಕ್ಷೀರಧವಲೋ ಹರಿ ಧ್ಯೇಯೋ ಮುಮುಕ್ಷು विशालेन सुसौम्य शंखेन च समन्वित आरिया मूर्तिया ध्यान असंख्य सूर्य सैरद्रेष्ठ प्रभे उंट स्र् अस्टू स्र् अस्ु बेकुला हरिया रूप ध्यान जिष्णु यू जयशीलन परमात्म ಯಾರನ್ನ ಧ್ಯ ಧ್ಯಾನ ಮಾಡಿದರೆ ನಮಗೆ ಎಲ್ಲದರಲ್ಲಿಯೂ ಜಯ ಸಿಗುತ್ತದೆಯೋ ಅಂತಹ ಜಯಶೀಲನಾಗಿರ್ತಕ್ಕಂತಹ ಪರಮಾತ್ಮನ ಧ್ಯಾನ ಮಾಡಬೇಕು ಹಾಗೆ ಭ್ರಾಜಿಷ್ಣು ಯಾವಾಗಲೂ ಹೊಳಿತಾ ಇರತಕ್ಕಂತಹ ಭ್ರಾಜಿಷ್ಣು ಯಾವಾಗಲೂ ಹೊಳಿತಾ ಇರತಕ್ಕಂತಹ ಏಕತಃ ಒಂದೇ ಸ್ವರೂಪನಾಗಿರ್ತಕ್ಕಂತಹ ಪರಮಾತ್ಮ ಕುಂದ ಗೋಕ್ಷೀರ ಧವಲ ಕುಂದ ಪುಷ್ಪ ಹಾಗೆ ಗೋಕ್ಷೀರ ಹಸುವಿನ ಹಾಲು ಅದರಂತೆ ಧವಲ ಹೊಳಪೊಳ್ಳ ಬಿಳುಪಾದಂತಹ ಆ ಹರಿಯನ್ನು ಧ್ಯೇಯ ಮುಮುಕ್ಷುಬಿಹಿ ಯಾರು ಮುಕ್ತಿಯನ್ನ ಬಯಸ್ತಾನೋ ಅವನು ಹರಿಯನ್ನ ಈ ರೀತಿಯಲ್ಲಿ ಧ್ಯಾನಿಸಬೇಕು ವಿಶಾಲೇನ ಸುಸೌಮ್ಯೇನ ಶಂಖೇನಚ ಸಮನ್ವಿತ ಅವನ ಕೈಯಲ್ಲಿ ಒಂದು ದೊಡ್ಡ ಶಂಖ ಇಟ್ಕೊಂಡಿದ್ದಾನಂತೆ ಅವನು ಪಾಂಚಜನ್ಯ ಆ ರೀತಿಯಲ್ಲಿ ಧ್ಯಾನ ಮಾಡಿ सहस्रा तुल्येन सहस्राद्य तुल्य रूपिना चक्रेण च अन्वित शांतो गदाहस्तुानन चक्रवे वन कई अदू सामि आदि सूर्यरू सू स्र् बेड़क उटो अस्टू बेकु अदरल सदर्शन अवंत ज्वालाम ज्वाले मले ಅಂತಹ ಒಂದು ರೂಪ ಉಳ್ಳಂತಹ ಒಂದು ಚಕ್ರ ಡಿಸ್ಕಸ್ ಅವನ ಕೈಯಲ್ಲಿದೆ ಪರಮಾತ್ಮನ ಕೈಯಲ್ಲಿದೆ ಶಾಂತ ಅವನು ಮಾತ್ರ ಶಾಂತನಾಗಿದ್ದಾನೆ ಶಾಂತ ಮೂರ್ತಿಯು ಗದಾಹಸ್ತಃ ಇನ್ನೊಂದು ಕೈಯಲ್ಲಿ ಗದೇ ಉಂಟು ಅವನ ಆನನ ಅತ್ಯಂತ ಮುದ್ದಾಗಿರತಕ್ಕಂತಹ ಅವನ ರೂಪ ಕಿರೀಟೇನ ಮಹಾರಣೇನ ಅತ್ಯಂತ ಸುಶೋಭಿತವಾಗಿರ್ತಕ್ಕಂತಹ ಕಿರೀಟ ಧರಿಸಿದ್ದಾನೆ ಅವನು ರತ್ನ ಪ್ರಜ್ವಲಿತೇನ ಮಹಾರಣೇನ ಆ ಕಿರೀಟಗಳಲ್ಲಿ ಬೇರೆ ಬೇರೆ ವಜ್ರ ಇತ್ಯಾದಿ ವೈಡೂರ್ಯ ಮುತ್ತು ರತ್ನಗಳೆಲ್ಲವೂ ಕೂಡ ಪೋಣಿಸಲ್ಪಟ್ಟಿದೆಯಂತೆ ಸಾಯುಧಃ ಸರ್ವಗೋ ದೇವ ಸರೋರುಹ ಧರಸ್ತ ಹಾಗೆ ಎಲ್ಲ ಆಯುಧಗಳನ್ನು ಒಂದು ಕೈಯಲ್ಲಿ ಮೂರು ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಕೈಯಲ್ಲಿ ಸರೋರುಹ ಸರೋರಹ ಅಂದರೆ ಪದ್ಮ ಆ ಪದ್ಮವನ್ನು ಕೂಡ ಇನ್ನೊಂದು ಕೈಯಲ್ಲಿ ಇಟ್ಟುಕೊಂಡಿದ್ದಾನಂತೆ ಆತ ಆತ ಸರ್ವಗಹ ಆತ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರತಕ್ಕಂಥವನು ವನಮಾಲಾಧರ ಅವನ ಕುತ್ತಿಗೆಯಲ್ಲಿ ವನಮಾಲೆ ಕಾಡಿನಿಂದ ಮಾಡಿರ್ತಕ್ಕಂತಹ ಹೂವುಗಳು ಎಲೆ ಅದರಿಂದ ಮಾಡಿರತಕ್ಕಂಥದ್ದೇ ಮಲೆ ಶುಭ್ರ ಆತ ಶುಭ್ರ ಸ್ವರೂಪನು ಹೊಳಿತಾ ಇರತಕ್ಕಂತಹ ಸ್ವರೂಪನು ಸಮಸೋ ಹೇಮ ಭೂಷಣ ಅವನ ಭುಜಗಳು ಸಮಾಕಾರದಲ್ಲಿದೆ ಆಂಸ ಅಂಥೇಳಿದ್ರೆ ಭುಜಗಳು ಸಮ ಆಂಸ ಅಂಥೇಳಿದ್ರೆ ಸಮಾನವಾಗಿರ್ತಕ್ಕಂತಹ ಭುಜಗಳು ಇದೆಯಂತೆ ಹೇಮಭೂಷಣ ಎಲ್ಲ ಕಡೆ ಚಿರಣ ಚಿನ್ನದಿಂದ ಕೂಡಿದೆಯಂತೆ ನಾವು ಪರಮಾತ್ಮನೇನು ಸ್ಮರಣೆ ಮಾಡಲ್ಲ ಅವನ ಮೈ ಚಿನ್ನ ಮಾತ್ರ ಸ್ಮರಣೆ ಮಾಡ್ತೀವಿ ಹೇಮಭೂಷಣ ಸುವಸ್ತ್ರ ಉತ್ತಮವಾಗಿರ್ತಕ್ಕಂತಹ ವಸ್ತ್ರಗಳನ್ನು ಹಾಕ್ಕೊಂಡಿದ್ದಾನೆ ಆತ ಶುದ್ಧ ದೇಹಶ್ಚ ಸುಕರ್ಣಶ್ಚ ಪದ್ಮ ಸಂಸ್ಥಿತ ಆತನ ಆ ದೇಹ ಅತ್ಯಂತ ಶುದ್ಧವಾಗಿದೆ ಸುಕರ್ಣಃ ಆ ಕಿವಿಗಳು ಕೂಡ ಒಳ್ಳೆ ಶೇಪಲ್ಲಿದೆ ಪದ್ಮ ಸಂಸ್ಥಿತ ಆತ ಕೈಯಲ್ಲಿ ಪದ್ಮವನ್ನು ಧರಿಸಿದ್ದಾನೆ ಹಿರಣ್ಮಯ ಶರೀರಶ್ಚ ಅವನ ಇಡೀ ಶರೀರವೂ ಕೂಡ ಚಿನ್ನದಂತೆ ಹೊಳಿತಾ ಇದೆ ಹಾಗೆ ಚಾರುಹಾರೀಚ ಶುಭಾಂಗದ ಅವನ ಕುತ್ತಿಗೆಗಳಲ್ಲಿ ಬೇರೆ ಬೇರೆ ಹಾರಗಳು ಒಳ್ಳೊಳ್ಳೆ ಇದು ಕೌಸ್ತುಬ ಇತ್ಯಾದಿಗಳು ಚಾರುಹಾರಿ ಚಾರು ಅಂದರೆ ಸುಂದರವಾಗಿರತಕ್ಕಂತ ಹಾರಗಳನ್ನು ಆತ ಧರಿಸಿದ್ದಾನೆ ಶುಭಾಂಗದ ಅವನ ಅಂಗಗಳೆಲ್ಲವೂ ಕೂಡ ಉತ್ತಮವಾಗಿದೆ ಕೇಯೂರೇಣ ಸಮಾಯುಕ್ತಃ ಅವನಿಗೆ ಕೇಯೂರ ಇದೆ ಅವನು ಭುಜದಲ್ಲಿ ಕೇಯೂರ ಅನ್ನುವಂತಹ ಒಂದು ಇದನ್ನು ಆಭರಣವನ್ನು ಧರಿಸಿದ್ದಾನೆ ಸಮಾಯುಕ್ತ ವನಮಾಲಾ ಸಮನ್ವಿತ ಅದೇ ವನಮಾಲೆಯನ್ನು ಧರಿಸಿರ್ತಕ್ಕಂಥವನು ಶ್ರೀವತ್ಸ ಕೌಸ್ತುಭಯುತೋ ಲಕ್ಷ್ಮೀ ವಂದ್ಯೇ ಕ್ಷಣಾನ್ವಿತ ಶ್ರೀವತ್ಸ ಮಸ್ ಮಚ್ಚೆಯನ್ನು ತನ್ನ ಹೃದಯದಲ್ಲಿ ಧರಿಸಿರ್ತಕ್ಕಂಥ ಆ ಧ್ಯಾನಿಸಬೇಕು ಆ ಹರಿಯನ್ನು ಶ್ರೀಲಕ್ಷ್ಮೀ ಅವಳಿಂದ ವಂದಿತವಾಗಿರ್ತಕ್ಕಂತಹ ಈ ಕ್ಷಣಾನ್ವಿತ ಅವಳು ಯಾವ ದೃಷ್ಟಿಯಿಂದ ಅವನನ್ನು ನೋಡ್ತಾ ಇದ್ದಾಳೆ ಅಂದರೆ ಪೂಜಿಸುವಂತಹ ದೃಷ್ಟಿಯಿಂದ ಹರಿಯನ್ನು ನೋಡ್ತಾ ಇದ್ದಾಳೆ ಆ ದೃಷ್ಟಿಯನ್ನು ಹೊಂದಿರತಕ್ಕಂತಹ ಪರಮಾತ್ಮವನ್ನು ನಾವು ಧ್ಯಾನಿಸಬೇಕು ಅಣಿಮಾದಿ ಗುಣೈರಿಯುಕ್ತ ಆ ಪರಮಾತ್ಮನಲ್ಲಿ ಅಷ್ಟ ಸಿದ್ಧಿಗಳು ಇದೆಯಂತೆ ಅಷ್ಟ ಸಿದ್ಧಿಗಳು ಪರಮಾತ್ಮನ ಅಷ್ಟ ಸಖಿಗಳು ಅಣಿಮ ಮಹಿಮಾ ಲಗಿಮ ಗರಿಮ ಕಾಮ್ಯ ಪ್ರಾಪ್ತಿ ಇದೆಲ್ಲ ಸೃಷ್ಟಿ ಸಂಹಾರ ಕಾರಕಃ ಆತ ಸೃಷ್ಟಿಯನ್ನು ಸಂಹಾರವನ್ನು ಸ್ಥಿತಿಯನ್ನೂ ಮಾಡ್ತಕ್ಕಂಥವನು ಮುನಿಧ್ಯೇಯೋ ಮುನಿಗಳು ಅವನನ್ನು ಧ್ಯಾನಿಸ್ತಾ ಇದ್ದಾರೆ ಯಾವಾಗಲೂ ಅಸುರಧ್ಯೇಯ ಹಾಗೆ ಅಸುರರು ಕೂಡ ರಾಕ್ಷಸರು ಕೂಡ ಅವನನ್ನು ಧ್ಯಾನಿಸ್ತಾ ಇದ್ದಾರಂತೆ ನೋಡಿ ಅವರು ಯಾಗಬೇಕಾದ್ರೂ ಧ್ಯಾನಿಸ್ಬೋದು ಅದು ಧ್ಯಾನವೇ ಪರಮಾತ್ಮಗೆ ದೇವಧ್ಯೇಯೋ ಹಾಗೆ ಸುರರೂ ಕೂಡ ಅವನನ್ನು ಧ್ಯಾನಿಸ್ತಾ ಅತಿ ಸುಂದರ ಅತ್ಯಂತ ಸುಂದರವಾಗಿರ್ತಕ್ಕಂಥ ಅವನ ಸ್ವರೂಪ ಬ್ರಹ್ಮಾದಿ ಸ್ತಂಭ ಪರ್ಯಂತ ಭೂತಜಾತ ಹೃದಯ ಸ್ಥಿತ ಬ್ರಹ್ಮನಿಂದ ಹಿಡಿದು ಒಂದು ಹುಲ್ಲು ಕಡ್ಡಿಯವರೆಗೂ ಕೂಡ ಎಲ್ಲ ಭೂತಗಳು ಇದೆಯಲ್ಲ ಅವರ ಹೃದಯದಲ್ಲಿ ನೆಲೆಸಿದ್ದಾನಂತೆ ಆ ಶ್ರೀಹರಿ ಸನಾತನ ಅವನು ಎಂದೆಂದಿಗೂ ಇರತಕ್ಕಂಥವನು ಅವ್ಯಯ ಒಂದು ಚೂರೂ ಕೂಡ ಅವನಲ್ಲಿ ಚೇಂಜ್ ಅನ್ನೋದಿಲ್ಲ ವ್ಯಯ ಅನ್ನೋದಿಲ್ಲ ಅವ್ಯಯನು ಮೇಧ್ಯ ಹಾಗೆ ಆತನು ಈ ಯಜ್ಞದಿಂದ ಪೂಜಿಸಲ್ಪಡ್ತಕ್ಕಂಥವನು ಮೇಧ್ಯಾಹ ಅಂದರೆ ಯಜ್ಞದಿಂದ ಪೂಜಿಸ ಪೂಜಿಸಲ್ಪಡ್ತಕ್ಕಂಥವನು ಪರಮಾತ್ಮ ಸರ್ವಾನುಗ್ರಹ ಕೃತ್ ಪ್ರಭು ಹಾಗೆ ಎಲ್ಲರ ಮೇಲೆ ಅನುಗ್ರಹ ಮಾಡ್ತಕ್ಕಂತಹ ಪ್ರಭುವೇ ಅವನು ಯಾರ್ಯಾರು ಯಾವ್ಯಾವ ದೇವತೆಯನ್ನು ಕುರುತಿಸಿ ಅರ್ಚನೆ ಮಾಡಿದರೂ ಕೂಡ ಪೂಜೆ ಮಾಡಿದರೂ ಕೂಡ ಆ ಎಲ್ಲ ದೇವತೆಗಳ ಮುಖಾಂತರವಾಗಿ ಆ ಜೀವಿಗೆ ಅನುಗ್ರಹ ಮಾಡ್ತಕ್ಕಂಥವನು ಇದೇ ಪರಮಾತ್ಮ ನಾರಾಯಣೋ ಆತ ನಾರಾಯಣನು ನಾರಾಯಣ ಅಂದರೆ ನೀರಿನ ಮೇಲೆ ಶಯನ ಮಾಡಿತಕ್ಕಂತವನು ನಾರಾಯಣ ನರ ಅಂದರೆ ಆಪಹ ನರ ಅಂದರೆ ನೀರು ಅಥವಾ ನರ ಅಂಥೇಳಿದ್ರೆ ಎಲ್ಲ ಜೀವಿಗಳು ನೃ ಆ ಎಲ್ಲಾ ಜೀವಿಗಳ ಒಳಗೆ ನಾರಾಯಣ ಮಹಾದೇವ ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠನಾಗಿರ್ತಕ್ಕಂಥವನು ಸ್ಫುರನ್ ಮಕರ ಕುಂಡಲ ನೋಡಿ ಅವನ ಕಿವಿಯಲ್ಲಿ ಮಕರ ಒಂಟಂತೆ ಅದೊಂದು ವಿಚಿತ್ರವಾಗಿರತಕ್ಕಂತ ಕುಂಡಲ ಅದು ಅವನಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಆಭರಣ ಬೇರೆಯಲ್ಲೂ ಇಲ್ಲ ಸಂತಾಪ ನಾಶನೋ ಹಾಗೆ ಜೀವಿಗಳಲ್ಲಿ ಇರ್ತಕ್ಕಂತಹ ಅವರವರ ಸಂಸಾರದ ಸಂತಾಪ ಬೇಗೆ ಅದನ್ನು ನಾಶ ಮಾಡತಕ್ಕಂಥವನು ಅಭ್ಯರ್ಥ ಮಂಗಲ್ಯ ದುಷ್ಟನಾಶನ ಅವನನ್ನು ಪೂಜೆ ಮಾಡ್ತಕ್ಕಂಥದ್ದು ಮಂಗಲ್ಯ ಮಂಗಲ ಸ್ವರೂಪನು ದುಷ್ಟನಾಶನ ದುಷ್ಟವನ್ನು ನಮ್ಮಲ್ಲಿರ್ತಕ್ಕಂತಹ ಕೆಟ್ಟದ್ದನ್ನು ನಾಶ ಮಾಡ್ತಕ್ಕಂಥವನು ಬೇರೆಯವರಲ್ಲಿರ್ತಕ್ಕಂಥ ಕೆಟ್ಟದ್ದನ್ನು ನಾಶ ಮಾಡ್ತಕ್ಕಂಥವನು ಸರ್ವಾತ್ಮ ಎಲ್ಲದರ ಆತ್ಮ ಸರ್ವರೂಪಶ್ಚ ಎಲ್ಲದರ ರೂಪವೂ ಅವನೇ ಆಗಿದ್ದಾನೆ ನೋಡಿ ಸರ್ವಗ ಸರ್ವವ್ಯಾಪಿಯೂ ಕೂಡ ಗ್ರಹನಾಶನ ಯಾರ್ಯಾರು ಎಲ್ಲೆಲ್ಲಿ ಏನೇನು ವಕ್ರ ಗ್ರಹ ನೋಡ್ತಾ ಇದೆಯೋ ಆ ವಕ್ರ ಗ್ರಹಗಳ ದೃಷ್ಟಿಯನ್ನ ಅವನು ನಾಶ ಮಾಡ್ತಾನೆ ನೋಡಿ ಯಾವುದೇ ಗ್ರಹ ದೋಷ ಇದೆಯಲ್ಲ ಅದು ಪರಮಾತ್ಮನನ್ನ ಸೆರೆಂಡರ್ ಆಗಿ ಅಂತ ಸೂಚಿಸೋದಕ್ಕೆ ಒಲ ನೀವು ಪರಮಾತ್ಮನ್ ಸೆರೆಂಡರ್ ಆಗಿಬಿಟ್ರೆ ಅವುಗಳೆಲ್ಲ ಬಾಯಿ ಮುಚ್ಚಿಕೊಡ್ತೇವೆ ಎಲ್ಲಿ ತನಕ ನೀವು ಪರಮಾತ್ಮನ್ ಸೆರೆಂಡರ್ ಆಗಲ್ವೋ ಅಲ್ಲಿ ತನಕ ಅವು ನಿಮ್ಮ ಬಿಡೋಲ್ಲ ನಿಮ್ಮನ್ನು ಓಡಾಡಿಸ್ಕೊಂಡು ಹೋಗುತ್ತೆ ಯಾವಾಗ ಪರಮಾತ್ಮನ ಹಿಡ್ಕೊಂಡು ಬಿಟ್ರೋ ಆವಾಗ ನೋಡಿ ತುಳಸಿದಾಸರು ಹೇಳಿದಾರಲ್ಲ ಹ್ಞೂ ಬುಧ ಆರು ಶುಕ್ರ ಅದೊಂದು ಇದು ಬರುತ್ತೆ ತುಂಬ ಸುಂದರವಾಗಿರತಕ್ಕಂಥ ಹಾಡಿದೆ ಅದು ಮರ್ತೋಯ್ತೀಗ ಅದರಲ್ಲಿ ಹೇಳ್ತಾರೆ ಯಾರಿಗೆ ರಾಮನ ಒಂದು ಒಲುಮೆ ಆಗಿದೆಯೋ ಅವನಿಗೆ ಈ ಗ್ರಹಗಳು ಏನು ಮಾಡ್ತವೆ ಏನೂ ಮಾಡೋಕ್ಕಾಗೋದಿಲ್ಲ ಅಂತ ಅದೇ ಸಾಕ್ಷಿ ಆಮೇಲೆ ಚಾರ್ವ ಚಾರ್ವಂಗುರೀಯ ಸಂಯುಕ್ತ ಅತ್ಯಂತ ಸುಂದರವಾಗಿರ್ತಕ್ಕಂತಹ ಅಂಗುಲೀಯ ಕಾ ಉಂಗುರ ಇದೆಯಂತೆ ಅವನಲ್ಲಿ ನೋಡಿ ಪ್ರತಿಯೊಂದು ಮೆಡಿಟೇಷನ್ ಮಾಡಬೇಕು ಅವನ ಉಂಗುರ ಯಾವ ರೀತಿ ಇದೆ ಅಂತ ನೀವು ಅವನ ಉಂಗುರದ ಮೇಲೆ ಮೆಡಿಟೇಷನ್ ಮಾಡಬೇಕೆ ಹೊರತು ನಿಮ್ಮ ಉಂಗುರದ ಮೇಲೆ ಮೆಡಿಟೇಷನ್ ಮಾಡಿ ಅಂತ ಹೇಳ್ತಾ ಇಲ್ಲ ಚಾರು ಅಂಗುರಿಯ ಸಂಯುಕ್ತ ಸುದೀಪ್ತನಖ ಅವನ ಉಗುರು ಕೂಡ ಅತ್ಯಂತ ಹೊಳಿತಾ ಇದೆಯಂತೆ ಶೈನಿಂಗ್ ಏವಚ ಶರಣ್ಯ ಅವನನ್ನೇ ಶರಣ ಹೊಂದಬೇಕು ಸುಖಕಾರಿ ಸುಖವನ್ನ ಉಂಟು ಮಾಡತಕ್ಕಂಥವನು ಸೌಮ್ಯ ರೂಪೋ ಮಹೇಶ್ವರ ಅವನು ಯಾವ ರೀತಿ ಇದ್ದಾನೆ ಸೌಮ್ಯ ರೂಪವನ್ನು ಧರಿಸಿದ್ದಾನಂತೆ ಸರ್ವಾಲಂಕಾರ ಸಂಯುಕ್ತ ಎಲ್ಲ ಅಲಂಕಾರಗಳನ್ನು ಅವನು ಹಾಕ್ಕೊಂಡಿದ್ದಾನೆ ಅಲ್ಲಿ ಏನೇನು ಅಲಂಕಾರ ನೀವು ಊಹಿಸ್ತೀರೋ ಎಲ್ಲ ಅವನಲ್ಲೇ ಮಾಡ್ಕೊಳ್ಳಿ ಆಮೇಲೆ ಚಾರು ಚಂದನ ಚರ್ಚಿತ ಸುಂದರವಾಗಿರ್ತಕ್ಕಂತಹ ಚಂದನದಿಂದ ಅವನನ್ನು ಪೂಸಲಾಗಿದೆ ಅದರಿಂದ ಬಳಿಯಲಾಗಿದೆ ಅವನನ್ನು ಸರ್ವ ಸಮಾಯುಕ್ತಃ ಎಲ್ಲ ದೇವತೆಗಳು ಕೂಡ ಅವನ ಸುತ್ತ ನೆರೆದಿದ್ದಾರೆ ಯಾವಾಗಲೂ ಅವನ ಪಾದ ಮಾಡಲಿಕ್ಕೆ ಬುದಿ ಏನು ಬೇಕೋ ಅಂತ ಅವನ ಕೈಂಕರ್ಯ ಮಾಡಲಿಕ್ಕೆ ಅಲ್ಲೇ ನಿಂತುಕೊಂಡಿದ್ದಾರಂತೆ ಸರ್ವ ದೇವ ಎಲ್ಲ ದೇವತೆಗಳಿಗೆ ಪ್ರಿಯವಾದದ್ದನ್ನೇ ಪರಮಾತ್ಮ ಮಾಡ್ತಾನಂತೆ ಅವ್ರಿಗೆ ಸರ್ವಲೋಕ ಹಿತೈಶೀಚ ಎಲ್ಲ ಲೋಕಕ್ಕೂ ಹಿತವನ್ನೇ ಮಾಡ್ತಕ್ಕಂಥವನು ಪರಮಾತ್ಮ ಸರ್ವೇಶ ಸರ್ವಭಾವನ ಅವನು ಎಲ್ಲದಕ್ಕೂ ಈಶ ಸರ್ವ ಆತ ಎಲ್ಲವನ್ನೂ ಉಂಟು ಮಾಡಿದವನೇ ಅವನು ಸರ್ವಭಾವನನು ಆದಿತ್ಯಮಂಡಲೇ ಸಂಸ್ಥಃ ಅವನನ್ನು ಯಾವ ರೀತಿಯಾಗಿ ಈಗ ಪೂಜೆ ಮಾಡಬೇಕು ಆದಿತ್ಯ ಮಂಡಲೇ ಸಂಸ್ಥ ಸವಿತ್ರ ಮಂಡಲ ಮಧ್ಯವರ್ತಿ ಆದಿತ್ಯ ಮಂಡಲ ಅದರ ಮಧ್ಯದಲ್ಲಿ ನೆಲೆಸಿದ್ದಾನೆ Agnistaha ಅಗ್ನಿಸ್ತಃ ಅಗ್ನಿಸ್ತಃ ಅಗ್ನಿಯ ಮಧ್ಯದಲ್ಲಿ Variya Madhyadalli ಮಧ್ಯದಲ್ಲಿ Vasudevo ಹಾಗೆ ವಾಸುದೇವೋ ವಾಸುದೇವನಾಗಿ ಜಗದ್ಯಾತ ಇಡೀ ಜಗತ್ತಿನಿಂದ ಧ್ಯಾನಿಸಲ್ಪಡ್ತಕ್ಕಂಥವನಾಗಿ ಧ್ಯಯ ಅವನನ್ನು ನಾವು ಧ್ಯಾನಿಸಬೇಕು ವಿಷ್ಣು ಮೋಕ್ಷಿ ಬಿಹಿ ಅಂತಹ ವಿಷ್ಣುವನ್ನು ಯಾರು ಮೋಕ್ಷಾಕಾಂಕ್ಷಿಗಳಿದ್ದಾರೋ ಅವನು ಧ್ಯಾನಿಸಬೇಕು ವಾಸುದೇವೋ ಅಹಮಸ್ಮೀತಿ ಆತ್ಮ ಧ್ಯೇಯೋ ಹರಿರ್ ಹರಿ ಕೊನೆಗೆ ಎಷ್ಟು ಮಾಡಿದ್ರೂ ಕೂಡ ಯಾವುದೇ ಪುರಾಣದಲ್ಲಿ ಅದ್ವೈತದ ಒಂದು ಧೋರಣೆಯನ್ನು ಬಿಡೋದೇ ಇಲ್ಲ ನೋಡಿ ಅವರು ಕೊನೆಗೆ ಬಂದು ನಿಲ್ಲೋದಿಲ್ಲೇನೆ ಎಷ್ಟು ಅವಾಯ್ಡ್ ಮಾಡಿದ್ರೂ ಆ ಪಾರ್ಟ್ನ ಹೆಂಗೆಂಗೋ ಕತ್ತರಿಸ್ ಕತ್ತರಿಸ್ ಕತ್ತರ್ಸ್ ಕತ್ತರಿಸ್ ಬೇರೆ ಕಡೆ ಇಟ್ಟರು ಕೂಡ ಕೊನೆಗೆ ಬರೋದಿಲ್ಲೇನೆ ವಾಸುದೇವೋ ಅಹಮಸ್ಮೀತಿ ಆ ವಾಸುದೇವನೇ ನಾನು ಎಂಬುದಾಗಿ ಧ್ಯಾನಿಸಬೇಕು ಕೊನೆಗೆ ಬಂದು ಮುಟ್ಟೋದಿಲ್ಲ ಅಲ್ಲಿದ್ದಂಗೆ ಬಿಡೋದಿಲ್ಲ ಋಷಿಗಳು ಬಿಡೋದಿಲ್ಲ ನಮ್ಮನ್ನ ಆತ್ಮ ಹಾಗೆ ಆತ್ಮನನ್ನು ಧ್ಯಾನಿಸಬೇಕು ಹವಿಹಿ ಹರಿಹಿ ಹರಿಹಿ ध्यांति एवं चे विष्णु यार विष्णु ध्यानो ते या पराू परा उत्कृष्टवा मोक्ष याज्ञवल्य पुराि येयम ये ध्यावा विष्णु सुरेश्वरम हे याज्ञवल्य देवत अधिपति आगे विष्णु इदे रीत ध्यान ಧರ್ಮೋಪದೇಶ ಕರ್ತೃತ್ವ ಸಂಪ್ರಾಪ್ಯ ಅಗಾತ್ ಪರಮಂ ಪದಂ ಅವರು ಯಾಜ್ಞವಲ್ಕ್ಯ ಸ್ಮೃತಿಯನ್ನು ಬರೆದಿದ್ದು ಹೀಗೆಯಂತೆ ಯಾಜ್ಞವಲ್ಕ್ಯ ಸ್ಮೃತಿ ಅವರು ಧರ್ಮೋಪದೇಶ ಕರ್ತೃತ್ವಂ ಧರ್ಮೋಪದೇಶವನ್ನು ಮಾಡಿದವರು ಅವರು ಆದರು ಯಾಜ್ಞವಲ್ಕ್ಯ ಸ್ಮೃತಿ ಇದೆ ಅವರು ಯಾಜ್ಞವಲ್ಕ್ಯ ಸ್ಮೃತಿ ಮಾಡಬೇಕಾದ್ರೆ ಹರಿಯನ್ನು ಹೀಗೆ ಧ್ಯಾನಿಸಿ ಧ್ಯಾನ ಮಾಡಿಯೇ ಅವರಿಗೆ ಅಂತಹ ಧರ್ಮ ಧರ್ಮದ ಉಪದೇಶವಾಯಿತು ಲೋಕಕ್ಕೆ ಅವರ ಧರ್ಮವನ್ನು ಉಪದೇಶ ಮಾಡುವಂತೆ ಆಯಿತು ಇಲ್ಲಿ ದೇಹದ್ರೆ ಆಗ್ತಾ ಇರಲಿಲ್ಲ ಅಂತ ಹೇಳ್ತಾರೆ ಅಗಾತ್ ಪರಮಂ ಪದಂ ಹೀಗೆ ಅವರ ಪರಮಪದವನ್ನು ಹೊಂದಿದರು ತಸ್ಮಾತ್ವಮಪಿ ದೇವೇಶ ವಿಷ್ಣುಂ ಚಿಂತೆಯ ಶಂಕರ ಆದ್ದರಿಂದ ಹೇ ಶಂಕರನೇ ನೀನು ಕೂಡ ವಿಷ್ಣುವನ್ನು ಇದೇ ರೀತಿಯಾಗಿ ಧ್ಯಾನಿಸುವವನಾಗು ವಿಷ್ಣು ಧ್ಯಾನಂ ಪಟೇದ್ಯಸ್ತು ಪ್ರಾಪ್ನೋತಿ ಪರಮಾಂಗತಿ ಯಾರು ಹೀಗೆ ಈ ವಿಷ್ಣು ಧ್ಯಾನವನ್ನು ಕೇವಲ ಪಠನ ಮಾಡ್ತಾರೋ ಅವ್ರಿಗೂ ಕೂಡ ಅದೇ ರೀತಿಯ ಪರಮಪದ ಸಿಗುತ್ತದೆ ಅಂತ ಹೇಳ್ತಾರೆ ಪಠನ ಮಾಡುವುದೂ ಕೂಡ ಧ್ಯಾನ ಮಾಡಿದಂತೆಯೇ ಅಂತ ಅರ್ಥ ಹೀಗೆ ಈ ಹರಿ ಧ್ಯಾನ ಅದರ ಒಂದು ಚಿಂತನೆ ಈ ಒಂದು ಉಪನ್ಯಾಸಲ್ಲಿ ನಡೀತು ಮುಂದಿನ ಉಪನ್ಯಾಸದಲ್ಲಿ ನೀತಿ ಶಾಸ್ತ್ರ ಅದನ್ನು ಕುರಿತಾಗಿ ಕೆಲವು ಚಿಂತನೆಯನ್ನು ಮಾಡೋಣ ನೀತಿ ಸಾರ ಬೃಹ ಬೃಹಸ್ಪತಿಯ ನೀತಿಸಾರವನ್ನೇ ಅಲ್ಲಿ ಆರು ಅಧ್ಯಾಯಗಳಲ್ಲಿ ನಮ್ಮ ಗರ್ಣಪುರಾಣದಲ್ಲಿ ಡಿಸ್ಕಸ್ ಮಾಡಿದ್ದಾರೆ ಅದೇನು ಅನ್ನೋದನ್ನು ಮುಂದಿನ ಉಪನ್ಯಾಸ ನೋಡೋಣ ಓಂ ಪೂರ್ಣಮದಃ ಪೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚ್ಚತೆ ಪೂರ್ಣಸ್ಯ ಪೂರ್ಣ ಮಾದಾಯ ಓಂ ಶಾಂತಿ ಶಾಂತಿ ಶಾಂತಿ ಹರಿ ಓಂ ತತ್ಸತ್ ಶ್ರೀರಕೃಷ್ಣರ್ಪಣಮಸ್ತು